ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ವಿಶುದ್ಧ ವೇದಾಂತ ಪರಿಭಾಷಾ ಸಂಸ್ಕೃತ ಕೃತಿ ಅದರಲ್ಲಿ ಈಗಾಗಲೇ ಮೂರು ಕಂತುಗಳಲ್ಲಿ ನಾವು ನೋಡಿದ್ದೇವೆ ಇವತ್ತು ನಾಲ್ಕನೇ ಕಂತು ಅದರಲ್ಲಿ ಬ್ರಹ್ಮ ಮತ್ತು ಅವಿದ್ಯೆ ಈ ಎರಡರ ಬಗ್ಗೆ ನಾವು ನೋಡಿದ್ದೇವೆ ಅದು ಏನಾದ್ರೆ ಏನು ಅಂತೇಳಿ ಅದರ ಯಥಾರ್ಥ ವೇದಾಂತದಲ್ಲಿ ಇವತ್ತೀಗ ಮೂರನೇದ ಅಂತ ಜೀವೇಶ್ವರ ವಿಭಾಗ ವ್ಯವಹಾರ ಜೀವ ಮತ್ತು ಈಶ್ವರ ಆತ್ಮ ಮತ್ತು ಪರಮಾತ್ಮ ಇದರ ಒಂದು ಅರ್ಥ ಏನು ವಿಶುದ್ಧ ವೇದಾಂತ ಶಾಂಕರ ವೇದಾಂತದ ಪ್ರಕಾರ ಸಾಂಪ್ರದಾಯಿಕವಾದಂಥ ಅರ್ಥ ಏನು ಜೀವ ಮತ್ತು ಈಶ್ವರ ಅಥವಾ ಆತ್ಮ ಮತ್ತು ಪರಮಾತ್ಮ ಇದರ ಬಗ್ಗೆ ಶ್ರೀ ಶಂಕರ ಭಗವತ್ಪಾದರ ಚರಣರವಿಂದಗಳಿಗೆ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಚರಣ ಚರಣಕಮನಗಳಲ್ಲಿ ಶರಣ ಹೊಂದುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮಾರ ಚರಣತರಗಳಲ್ಲಿ ಶರಣಾಗುತ್ತಾ ಈಗ ಶ್ರೀ ಶ್ರೀ ಸ್ವಾಮೀಜಿಗಳ ಜೀವೇಶ್ವರ ವಿಭಾಗ ವ್ಯವಹಾರ ವಿಶುದ್ಧ ವೇದಾಂತ ಪರಿಭಾಷ ಅದರಲ್ಲಿ ಜೀವೇಶ್ವರ ವಿಭಾಗ ವ್ಯವಹಾರ ಆ ಶಬ್ದದ ಪರಿಭಾಷೆ ಅರ್ಥ ವಿವರಣೆ ವೇದಾಂತಶಾಸ್ತ್ರದಲ್ಲಿ ಜೀವ ಮತ್ತು ಈಶ್ವರ ಎನ್ನುತ್ತಕ್ಕಂಥದ್ದನ್ನು ಯಾವ ರೀತಿ ಶಾಂಕರ ವಿಶುದ್ಧ ಶಾಂಕರ ವೇದಾಂತದಲ್ಲಿ ಸಾಂಪ್ರದಾಯಿಕವಾಗಿ ಏನು ಅರ್ಥವನ್ನು ಮಾಡ್ತಾರೆ ಅಂತೇಳಿ ಏವಂ ತಾವನ್ನು ನಿತ್ಯ ನಿರಸ್ತ ಸರ್ವವಿಶೇಷೇಪಿ ಬ್ರಹ್ಮಣಿ नैसर्गिवशा अहंकर्ता अहं प्रत्यय विषय प्रत्ययीकता प्रमाता कर्ता भोक्ता संसारा भाग तत्मूतस्था समः एक हा। ಕೂಟಸ್ಥ ನಿತ್ಯರುಷ ಸರ್ವಸಂಸಾರಧರ್ಮ ಸಂಸ್ಪಷ್ಟ ಅಪರ ನಿಥ್ಯಾಕಲ್ಪಿತೋ ವಿಭಾಗೋ ಅವ ಪ್ರದರ್ಶಿತ ಅಂದರೆ ಜೀವ ಮತ್ತು ಈಶ್ವರ ಎನ್ನುವುದನ್ನು ಸಾಮಾನ್ಯವಾಗಿ ಏನು ಅಂತ ತಿಳಿದಿದ್ದಾರೆ ಜನಸಾಮಾನ್ಯರು ಲೋಕದಲ್ಲಿ ಅಂತೇಳಿ ಮೊದಲಿಗೆ ಹೇಳ್ತಾ ಇದ್ದಾರೆ ರೀತಿಯಾಗಿ ತಾವತ್ ಏವಂ ತಾವತ್ ನಿತ್ಯ ನಿರಸ್ತ ಸರ್ವ ಅಪಿ ಬ್ರಹ್ಮಣಿ ಬ್ರಹ್ಮವು ಪರಬ್ರಹ್ಮವಸ್ತುವು ಎಲ್ಲ ವಿಶೇಷಗಳೂ ಇಲ್ಲವಾಗಿ ಎಲ್ಲ ಯಾವ ವಿಶೇಷಗಳು ಇಲ್ಲದೇ ಇರತಕ್ಕಂಥದ್ದಾದರೂ ಕೂಡ ನಿರ್ವಿಶೇಷವಾದದ್ದಾದರೂ ಕೂಡ ಅಂತಹ ಬ್ರಹ್ಮದಲ್ಲಿ ನೈಸರ್ಗಿಕ ಅವಿದ್ಯಾವಶಾತ್ ನೈಸರ್ಗಿಕವಾದ ನಿಸರ್ಗ ಸಹಜವಾದಂತಹ ನಿಸರ್ಗದತ್ತವಾದಂತಹ ಪ್ರಕೃತಿ ಸಹಜವಾದ ಅವಿದ್ಯೆಯ ಕಾರಣದಿಂದಾಗಿ ಅಹಂಕರ್ತ ನಾನು ಮಾಡುವನು ಅಹಂ ಪ್ರತ್ಯಯ ವಿಷಯ ನಾನು ಇಂದ್ರಿಯಗಳಿಗೆ ವಿಷಯನು ಪ್ರತ್ಯಯೀ ಮುಂತಾಗಿ ಇದು ಚಿಕಲ್ಪಿತ ಇತ್ಯಾದಿಯಾಗಿ ಚಿಂತಿಸಲ್ಪಟ್ಟಿದೆ ಪ್ರತ್ಯಯ ಅಂದರೆ ನಾನು ಅಧೀನನು ಅಂತೇಳಿ ಪ್ರತ್ಯಯೀ ಅಂದರೆ ನಾನು ಇನ್ನೊಬ್ಬರ ಅಧೀನವಾಗಿರತಕ್ಕಂಥವನು ಅಂಥೇಳಿ ಅಂದರೆ ಪರಮಾತ್ಮ ಅಧೀನನು ನಾನು ಇತ್ಯಾದಿ ಅಹಂ ಪ್ರತ್ಯಯ ವಿಷಯ ಅಹಂ ನಾನು ಎನ್ನುತ್ತಕ್ಕಂಥದ್ದು ಪ್ರತ್ಯಯ ವಿಷಯ ಆಪ್ತ ವಿಷಯ ಅಂದರೆ ಆ ಆಪ್ಯ ವಿಷಯ ಪಡೆಯಲ್ ಪಡತಕ್ಕಂಥದ್ದು ನಾನು ಇನ್ನ ನಾನು ಪಡೆಯಬೇಕು ಆತ್ಮ ಜ್ಞಾನವನ್ನು ತಿಳಿಯಬೇಕು ಅಂದರೆ ಪಡೆಯಬೇಕು ನಾನು ಮುಕ್ತಿಯನ್ನು ಪಡೀಬೇಕು ಇತ್ಯಾದಿಗಳು ನಿಜವಾಗಿ ನಮ್ಮ ಸಹಜ ಸ್ವಭಾವ ಅದು ಮುಕ್ತಿ ಸ್ವಭಾವ ಮುಕ್ತ ಸ್ವಭಾವ ಆದರೆ ಅದನ್ನು ನಾನು ಪಡೀಬೇಕು ನಾನು ಅಧೀನನು ಇತ್ಯಾದಿ ಇತ್ತೀಚ ವಿಕಲ್ಪಿತ ಈ ರೀತಿ ವಿಕಲ್ಪಿಸಲ್ಪಟ್ಟಿದೆ ವಿಶೇಷವಾಗಿ ಕಲ್ಪಿಸಲ್ಪಟ್ಟಿದೆ ಅೈಸರ್ಗಿಕವಾದ ಅವಿದ್ಯವಶದಿಂದಾಗಿ ಕಾರಣದಿಂದಾಗಿ ದೇಹೇಂದ್ರಿಯ ಮನೋಬುದ್ಧಿ ಅಧ್ಯಸ ಸಂಬಂಧವಾನ್ ಪ್ರಮಾತ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇತ್ಯಾದಿಗಳಿಂದ ಆರೋಪಿಸಲ್ಪಟ್ಟಂತಹ ಸಂಬಂಧ ಉಳ್ಳವನು ಉಳ್ಳಂತಹ ಪ್ರಮಾತ ಅಂಥೇಳಿ ಪ್ರಮಾ ಅಂತ ಹೇಳಿದರೆ ಯಥಾರ್ಥ ಜ್ಞಾನ ಜ್ಞಾನ ಭ್ರಮೆಯ ಹೊರತಾದಂತಹ ಜ್ಞಾನ ಪ್ರಮಾತ ಅಂದರೆ ಅದನ್ನು ತಿಳಿಯುವವ ಯಥಾರ್ಥ ಜ್ಞಾನವನ್ನು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವವ ಅಥವಾ ಯಥಾರ್ಥ ಜ್ಞಾನವನ್ನು ತಿಳಿಯುವಂತಹ ಕರ್ತೃ ಅಂಥವನು ಪ್ರಮಾತ ಆಮೇಲೆ ಕರ್ತ ಮಾಡುವವನು ಭೋಗ್ತಾ ಭೋಗಿಸುವನು ಚ ಎಂಬುದಾಗಿ ಸಂಸಾರ ಅನರ್ಥಭಾಕ್ ಏಕಃ ಈ ಸಂಸಾರ ಸೃಷ್ಟಿಯ ಅನರ್ಥಗಳನ್ನ ಅನರ್ಥಗಳಲ್ಲಿ ಒಬ್ಬ ಭಾಗಿದಾರ ಅದರಲ್ಲಿ ಭಾಗವಹಿಸ್ತಕ್ಕಂಥವನು ತತ್ ಸಾಕ್ಷಿಚ ಹಾಗೆ ಅದರ ಸಾಕ್ಷಿಯೂ ಕೂಡ ತತ್ ಸಾಕ್ಷಿಚ ಸರ್ವಭೂತಸ್ಥಃ ಏಕಃ ಒಬ್ಬ ಅಂದರೆ ಜೀವನು ಇವೆಷ್ಟು ಅಂತೇಳಿ ಹೇಳ್ತಕ್ಕಂಥದ್ದು ಇನ್ನು ಈಶ್ವರ ಅಂತ ಹೇಳಿದರೆ ಅದರ ಸಾಕ್ಷಿ ಇವೆಲ್ಲದಕ್ಕೆ ಸಾಕ್ಷಿ ಎಲ್ಲ ಭೂತಗಳಲ್ಲಿರ್ತಕ್ಕಂಥವನು ಸರ್ವಭೂತಸ್ಥಃ ಸಮಾನ ಸಮಾನನಾದವನು ಏಕಃ ಒಬ್ಬನೇ ಇರತಕ್ಕಂಥ ಕೂಟಸ್ಥ ನಿತ್ಯ ಅಂದರೆ ಇಡೀ ಎಲ್ಲದರೊಳಗೆ ಇರತಕ್ಕಂಥ ಕೂಟ ಅಂದರೆ ಸಮೂಹ ಅದರೊಳಗೆ ಇರತಕ್ಕಂಥ ಕೂಟಸ್ಥ ನಿತ್ಯ ನಿತ್ಯನಾದವನು ಪುರುಷ ಅಂದರೆ ದೇ ಪೂರ್ವ ಅಂದರೆ ದೇಹ ದೇಹದಲ್ಲಿ ಇರತಕ್ಕಂಥವನು ಪುರೇ ಶೇತಿ ಇರುಷಃ ಸರ್ವಸಂಸಾರಧರ್ಮ ಅಸಂಸ್ಪೃಷ್ಟ ಅಪರ ಎಲ್ಲ ಸಂಸಾರ ಧರ್ಮ ಯಾವುದಿದೆ ಅದನ್ನು ಸ್ಪರ್ಶಿಸದೆ ಇರತಕ್ಕಂಥ ಇನ್ನೊಬ್ಬ ಹೀಗೆ ಸಂಸಾರ ಅನರ್ಥ ಭಾಕ್ ಏಕ ಸಂಸಾರ ಅನರ್ಥಗಳಿಗೆ ಸೇರಿದವನೊಬ್ಬ ಇನ್ನೊಬ್ಬ ಸೇರಿದವನು ಇತ್ಯಂ ಈ ರೀತಿಯಾಗಿ ಮಿಥ್ಯಾಕಲ್ಪಿತ ವಿಭಾಗ ಮಿಥ್ಯಾಕಲ್ಪಿತವಾದಂತಹ ವಿಭಾಗ ಪ್ರತ್ಯೇಕತೆ ಅವಭಾಸತೆ ಇದು ಪ್ರದರ್ಶಿತ ತೋರಿ ಬರ್ತದೆ ಅಂಥೇಳಿ ಹೇಳುತ್ತದೆ ಹೇಳಲಾಗ್ತದೆ ಸಂಸಾರಿ ಜೀವ ಅಸಂಸಾರಿಯಾದ ಪರಮಾತ್ಮ ಅಂಥೇಳಿ ಎರಡಿದೆ ಅಂಥೇಳಿ ಸಾಮಾನ್ಯವಾಗಿ ಲೌಕಿಕವಾಗಿ ಹೇಳ್ತಾರೆ ತದೇತತ್ ಶ್ರು ಶ್ರುತ್ಯ ಅನೂದ್ಯತೆ ಇದನ್ನು ಶ್ರುತಿಗಳು ಕೂಡ ಹೇಳಿದ ಹಾಗೆ ತೋರ್ತದೆ ತದ್ಯಥ ಹೇಗೆಂದರೆ ಆತ್ಮೀಯಂದ್ರಿಯ ಮನೋಯುಕ್ತ ಭೋಕ್ತೇತ್ಯಾಹುರಂ ಮನೀಷಿಣ ಅಂದರೆ ಕಾಟಕೋಪನಿಷತ್ತು ಆತ್ಮ ಇಂದ್ರಿಯ ಮನಸ್ಸುಗಳಿಂದ ಕೂಡಿದಂತಹ ಕೂಡಿದಂಥವನನ್ನು ಭೋಕ್ತ ಅಂಥೇಳಿ ಮನೀಷಿಗಳು ಹೇಳ್ತಾರೆ ಜ್ಞಾನಿಗಳು ಭೋಜಿಸುವವನು ಅನುಭವಿಸುವ ಅಂತೇಳಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅಂತೇಳಿ ಮುಂಡಕೋಪನಿಷತ್ತು ಹೇಳ್ತದೆ ಇತಿಚ ಸಂಸಾರಿಯ ಆತ್ಮ ಅನುವಾದ ಆತ್ಮನ ಬಗ್ಗೆ ಹೇಳ್ತಕ್ಕಂಥದ್ದು ಆ ಎರಡರಲ್ಲಿ ಒಂದು ಪಿಪ್ಪಲವನ್ನು ಚೆನ್ನಾಗಿ ರುಚಿ ಮಾಡಿ ತಿಂತದೆ ಅಂಥೇಳಿ ಹಣ್ಣನ್ನು ಅನಷ್ಟು ನನ್ನನ್ನು ಅಭಿಚಾವಕಾಶೀತಿ ಅಂತೇಳಿ ಅದೇ ಮುಂಡಕೋಪತ್ತು ಹೇಳ್ತದೆ ಅಂದರೆ ಇನ್ನೊಂದು ಅದನ್ನು ತಿನ್ನದೆ ಉಣ್ಣದೇ ಕೇವಲ ಸಾಕ್ಷಿರೂಪನಾಗಿ ಇರ್ತದೆ ಪ್ರಕಾಶಿಸ್ತದೆ ಅಂಥೇಳಿ ಹಾಗೆ ಎರಡಿದೆ ಅಂಥೇಳಿ ನಮಗೆ ಶ್ರುತಿವಚನಗಳು ಕೂಡ ಹೇಳಿದ ಹಾಗೆ ತೋರ್ತದೆ ಏಕೋ ದೇವಸ್ವಭೂತು ಗೂಢ ಸರ್ವ್ಯಾಪೀ ಸರ್ವಭೂತಾಂತರಾತ್ಮ ಕರ್ಮ ಅಧ್ಯಕ್ಷ ಸರ್ವರ್ವಭೂತಾಧಿ ವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತೇಳಿ ಶ್ವೇತಾಶ್ವತರ ಉಪನಿಷತ್ತು ಹೇಳ್ತದೆ ಒಬ್ಬನೇ ದೇವನು ಎಲ್ಲ ಭೂತಗಳಲ್ಲಿ ಚರಾಚರಗಳಲ್ಲಿ ಗೂಢನಾಗಿದ್ದು ರಹಸ್ಯವಾಗಿ ಗುಪ್ತವಾಗಿ ಅಡಗಿದ್ದುಕೊಂಡು ಸರ್ವವ್ಯಾಪಿಯಾಗಿ ಎಲ್ಲೆಡೆ ವ್ಯಾಪಿಸಿದ್ದು ಸರ್ವಭೂತಗಳ ಅಂತರಾತ್ಮನಾಗಿದ್ದು ಕರ್ಮಕ್ಕೆ ಅಧ್ಯಕ್ಷನಾಗಿದ್ದು ಸಾಕ್ಷಿಯಾಗಿದ್ದು ಎಲ್ಲ ಕರ್ಮಗಳಿಗೆ ಎಲ್ಲರ ಕರ್ಮಗಳಿಗೂ ಸಾಕ್ಷಿ ಸ್ವರೂಪನಾಗಿ ಸರ್ವಭೂತಾಧಿವಾಸಃ ಎಲ್ಲ ಚರಾಚರಗಳ ಒಳಗೆ ವಾಸನ ವಾಸವಾಗಿದ್ದು ಸಾ ಹಾಗಾಗಿ ವಾಸನಾದು ವಾಸುದೇವೇ ವಾಸಿತಂತೆಯೇ ಜಗತ್ತರ ಸರ್ವಭೂತನೇ ವಾಸವೋಸಿ ವಾಸುದೇವನ ಮೋಸ್ತದೆ ಅಂತೇಳಿ ಭಗವಂತನಿಗೆ ಹೆಸರು ಬಂತು ಎಲ್ಲದರೊಳಗೆ ವಾಸವಾಗಿರ್ತಕ್ಕಂಥ ವಾಸುದೇವ ಅಂತೇಳಿ ಸರ್ವಭೂತಾಧಿವಾಸ ಸಾಕ್ಷಿ ಎಲ್ಲದಕ್ಕೂ ಸಾಕ್ಷಿಯಾದವನು ಚೇತಾ ಚೈತನ್ಯರೂಪನು ಶಕ್ತಿ ಸ್ವರೂಪನು ಕೇವಲೋ ಕೇವಲ ಸ್ವರೂಪನು ಅಂದರೆ ಮೋಕ್ಷಸ್ವರೂಪನು ಅಂದರೆ ಏಕಮಾತ್ರನು ಒಬ್ಬನೇ ಇರತಕ್ಕಂಥವನು ಕೈವಲ್ಯಸ್ವರೂ ನಿರ್ಗುಣಶ್ಚ ಗುಣಾತೀತನು ಗುಣರಹಿತನು ಸತ್ವರಜತಮಾದಿಗುಣಗಳಿಲ್ಲದವನು ಅಂತೇಳಿ ಶ್ವೇತಾಶ್ವತರೂಪನಿ ಶಕ್ತಿ ಹೇಳ್ತದೆ ಇತಿ ಚಸಂಸಾರಿಭೂತಕೂಟಸ್ಥ ಪುರುಷ ಅನುವಾದ ಈ ರೀತಿಯಾಗಿ ಸಂಸಾರಿ ಅಲ್ಲದಂತಹ परमपुरुष हेल्थ तपंचम अद्वितीयच सद्रह्म अविद्याम बीज व्यव्यापेक्ष साक्षी सर्व सर्वशक्तिश्वर स्रष्टाई व्यवह्रीय अली निष्प्रपंचवाद प्रपंच के अथवा ಅದ್ವಿತೀಯ ಅದ್ವಿತೀಯವಾದಂತಹ ಎರಡಿಲ್ಲದಂತಹ ಸತ್ ಇವ ಅಸ್ತಿತ್ವ ಯಾವುದಿದೆಯೋ ಇರುವಿಕೆ ಯಾವುದಿದೆಯೋ ಸತ್ತೆ ಯಾವುದಿದೆಯೋ ಅದೇ ಬ್ರಹ್ಮ ಅವಿದ್ಯಾಕಲ್ಪಿತ ನಾಮರೂಪ ಬೀಜವ್ಯಾಕರಣ ಅಪೇಕ್ಷೆಯ ಅವುಗಳ ಹೊರತಾಗಿ ಅವಿದ್ಯಾಕಲ್ಪಿತವಾದ ನಾಮರೂಪ ಬೀಜ ಇತ್ಯಾದಿಗಳ ವಿಭಾಗದ ಅಪೇಕ್ಷ ಹೊರತಾಗಿ ಅಂದರೆ ಅಪೇಕ್ಷೆ ಅಲ್ಲ ಈ ಇತ್ಯಾದಿಗಳ ಹೊರತಾಗಿ ಸಾಕ್ಷಿ ಅಂಥೇಳಿ ಹೇಳಲ್ಪಡ್ತದೆ ಆ ಬ್ರಹ್ಮವು ಸರ್ವಜ್ಞ ಎಲ್ಲ ಒಂದು ಸರ್ವಶಕ್ತಿ ಎಲ್ಲ ಶಕ್ತಿ ಇರತಕ್ಕಂಥ ಒಂದು ಈಶ್ವರ ಒಡೆಯ ಅಧಿಪತಿ ಸೃಷ್ಟ ಸೃಷ್ಟಿ ಮಾಡ್ತಕ್ಕಂಥ ಇತಿ ಚ ವ್ಯವಕ್ರಿಯ ಈ ರೀತಿ ಕೂಡ ವ್ಯವಹರಿಸಲ್ಪಡ್ತದೆ ತದುತ್ತಮ ಭಾಷೆ ಅದನ್ನು ಶಾಂಕರ ಭಾಷ್ಯದಲ್ಲಿ ಯಾವ ರೀತಿ ಹೇಳ್ತಾರೆ ಅಂಥೇಳಿ ಬೇರೆ ಬೇರೆ ಭಾಷೆಗಳಲ್ಲಿ ಶಂಕರಾಚಾರ್ಯ ಬರೋದಿರ್ತಕ್ಕಂಥ ಭಾಷೆಗಳು सर्वज्ञस्य से आत्मभूते इव अविद्याकल्पिते नामरूपे तत्वा तत्वाभ्या अनचनीय संसारपंचबीजभू ಸರ್ವ ಈಶ್ವರ ಮಾತಿ ಪ್ರಕೃತಿ ಇಲ್ಲಿ ಚುತಿಸ್ಮೃತ್ಯೋ ಅಭಿಲ್ಯೆತೆತಿಗಳು ಹೇಳ್ತವೆ ಏನು ಅಂಥೇಳಿ ಅಂತಹ ಸರ್ವಜ್ಞನನ್ನೇ ಮಾಯಾ ಮಾಯೇ ಶಕ್ತಿ ಪ್ರಕೃತಿ ಅಂತೇಳಿ ಕೂಡ ಹೇಳ್ತವೆ ಸರ್ವಜ್ಞರ ಆತ್ಮಭೂತಿ ಆತ್ಮಸ್ವರೂಪನಾದ ಸರ್ವಜ್ಞನಾದ ಈಶ್ವರನ ಆತ್ಮಭೂತೇ ಇವ ಅವಿದ್ಯಾಕಲ್ಪಿತೇ ನಾಮರೂಪೀ ಅವಿದ್ಯಾಕಲ್ಪಿತವಾಗಿ ನಾನು ಅಂತೇಳಿ ಹೇಳತಕ್ಕಂಥದ್ದು ಸರ್ವಜ್ಞನಾದ ಈಶ್ವರನಿಗೆ ನಾನಾಗಿ ತೋರತಕ್ಕಂತಹದ್ದು ಅಂದರೆ ಸೃಷ್ಟಿಯಾಗಿ ತೋರತಕ್ಕಂತಹದ್ದು ಎಲ್ಲರೂ ಕೂಡ ನಾನು ನಾನು ಅಂತೇಳಿ ಹೇಳ್ತಾರೋ ಅದೆಲ್ಲವೂ ಆ ಈಶ್ವರನ ನೊಂದು ರೂಪವೇ ಇದು ಅವಿದ್ಯೆಯಿಂದ ನಾನು ಅಂತೇಳಿ ತೊಳಿದು ಬರ್ತದೆ ನಾಮರೂಪವಾದ ಈ ಪ್ರಪಂಚ ತತ್ವನ್ಯತ್ವಾಭ್ಯಾಂ ಇತರ ತತ್ವಗಳಿಂದ ಅನಿರ್ವಚನೀಯೇ ತತ್ ಅದು ಬೇರೆ ಯಾವುದರಿಂದಲೂ ಕೂಡ ವಚ ವಚನೀಯವಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ಯಾವುದ ತತ್ವದಿಂದಲೂ ಕೂಡ ಸಂಸಾರ ಪ್ರಪಂಚ ಬೀಜಭೂತಿ ಈ ಸಂಸಾರ ಪ್ರಪಂಚದ ಬೀಜಭೂತವಾದದ್ದು ಮೂಲ ಮೂಲಸ್ವರೂಪ ಸರ್ವಜ್ಞ ಈಶ್ವರಸ್ ಅಂತಹ ಸರ್ವಜ್ಞನು ಈಶ್ವರನು ಆದಂಥವನಿಗೆ ಮಾಯೆ ಶಕ್ತಿ ಪ್ರಕೃತಿ ಅಂಥೇಳಿ ಕೂಡ ಶೃದಸ್ಮೃತಿಗಳು ಹೇಳ್ತವೆ ಅವನಿಗೆ ಹೇಳುವಂಥದ್ದು ತಾಭ್ಯಾಂ ಅನ್ಯ ಸರ್ವಜ್ಞ ಈಶ್ವರ ಆಕಾಶೋ ವೈ ನಾಮಪೋ ನಿರ್ವಹಿತ ತೆರಳಿ ಯಂತರ ತದ್ ಬ್ರಹ್ಮ ಇ ಶೃತಿ ಚಾಂದ್ರೋಪನಿಷತ್ತು ಹೇಳ್ತದೆ ಆ ಈಶ್ವರ ಸರ್ವಜ್ಞನು ಆಕಾಶೋ ನಾಮ ನಾಮರೂಪೋ ನಿರ್ವಹಿತ ನಾಮ ರೂಪಗಳಿಂದ ಕರೆಯಲ್ಪಟ್ಟು ನಿರ್ವಹಿಸಲ್ಪಟ್ಟು ತೇ ಯದಂತರ ಯಾವ ನಿನ್ನೊಳಗೆ ಅವಕಾಶ ರೂಪವಾಗಿ ಇದೆಯೋ ಆಕಾಶ ತದ್ ಬ್ರಹ್ಮ ಅದೇ ಬ್ರಹ್ಮವು ಇತಿಶ್ರು ಎಂಬುದಾಗಿ ಚಾಂದ ಚಾಂದ್ಯೋಪನಿಷತ್ತು ನಾಮರೂಪೇ ವ್ಯಾಕರಣಿ ಅಂತೇಳಿ ಚಾಂದಗೆ ಉಪನಿಷತ್ತು ನಾಮರೂಪಗಳಲ್ಲಿ ಅದನ್ನು ಹೇಳ್ತೇನೆ ಅಂತೇಳಿ ಇಲ್ಲೇ ಅದರ ಹೇಳುದುಗೆ ಹೆಸರು ರೂಪ ಇಲ್ಲದಿದ್ದರೆ ಯಾವುದೇ ಒಂದು ವಸ್ತುವನ್ನು ಎಂತ ಅಂತೇಳಿ ಹೇಳೋದು ಹೆಸರಿಲ್ಲ ರೂಪ ಇಲ್ಲ ಅಂತ ಹೇಳಬೇಕಷ್ಟೇ ಹೆಸರುಗಳು ಇದ್ದರೆ ನಮಗೆ ಅದನ್ನು ವರ್ಣಿಸಲಿಕ್ಕಾಗ್ತದೆ ರೂಪಗಳಿದ್ದರೆ ವರ್ಣಿಸ್ಲಿಕ್ಕಾಗ್ತದೆ ಯಾವುದನ್ನೇ ಆದರೂ ಹಾಗಾಗಿ ಬಂದದ್ದು ಅಂತೇಳಿ ನಾಮ ರೂಪಾದಿಗಳು ಹೇಳಲಿಕ್ಕೆ ಮಾತು ಮನಸ್ಸುಗಳಿಗೆ ನಿಲುಕುವುದಕ್ಕೆ ಬೇಕಾಗಿ ನಿಲುಕಲಿಕ್ಕೆ ಬೇಕಾಗಿ ನಮ್ಮ ಇಂದ್ರಿಯಗಳಿಗೆ ನಿಲುಕಲಿಕ್ಕೆ ಬೇಕಾಗಿ ಸರ್ವಾಣಿ ರೂಪಾ ವಿಚಿತ್ಯ ಧೀರೋ ನಾಮೀಕೃತ್ವಾಭಿವನ್ ಯದಾಸ್ತೆ ಆರಣ್ಯಕದಲ್ಲಿ ಬರ್ತದೆ ಧಾತ ಪುರಸ್ತಾದ್ಯಮದ ಜಹಾರ ಅಂಥೇಳಿ ಅದು ಉತ್ತರನಾರಾಯಣದಲ್ಲಿ ಬರ್ತದೆ ಪುರುಷ ಸೂಕ್ತದ ಉತ್ತರ ಭಾಗದಲ್ಲಿ ಸರ್ವಾಣಿ ರೂಪಾಣಿ ವಿಚಿತ್ಯ ತೀರ ಎಲ್ಲ ರೂಪಗಳನ್ನು ಹ್ಞೂ ಚಿನೋತಿ ಅಂದರೆ ಆಯ್ ವಿಚಿತ್ಯ ಚಿತ್ವಾ ವಿಚಿತ್ಯ ಲೆಬಂತಾವ್ಯ ವಿಚಿತ್ಯ ಅಂದರೆ ಅಲ್ಲಿ ಯಾವಾಗ ಉಪಸರ್ಗ ಸೇರ್ತದೋ ಮೊದಲಿಗೆ ಆವಾಗ ಅದು ತ್ವಾಂತಾವ್ಯಯದಿಂದ ಲೆಬನ್ ತಾವ್ಯಕ್ಕೆ ಹೋಗ್ತದೆ ಇಲ್ಲದಂದರೆ ಚಿತ್ವಾ ಅಂತೇಳಿ ಹೇಳೋದು ತ್ವಾಂತಾವ್ಯಯ ವಿ ಉಪಸರ್ಗ ಸೇರಿ ಆಗುವಾಗ ವಿಚಿತ್ಯ ಅಂಥೇಳಿ ಆಗ್ತದೆ ಹಾಗೆ ಲೆವಂತವೇ ಬರ್ತದೆ ಸರ್ವಾಳಿ ರೂಪಾಣಿ ವಿಚಿತ್ಯ ಧೀರ ಎಲ್ಲ ರೂಪಗಳನ್ನು ಆಯ್ದುಕೊಂಡು ಧೀರನು ಅಂದರೆ ಆತ್ಮನು ನಾಮಾನೀಕೃತ್ವ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಮಾಡಿ ಇಟ್ಟು ಅಭಿವದನ್ ಎದಾಸ್ತಿ ಅದನ್ನು ಆ ಹೆಸರುಗಳನ್ನು ಹೇಳ್ತಾ ಹ್ಞೂ ಯಾವ ಪರಬ್ರಹ್ಮತತ್ವ ಇದೆಯೋ ಅಂಥೇಳಿ ಹೇಳ್ತದೆ ಐತಿರಿ ಆರಣ್ಯಕ ಏಕಂ ಬೀಜಂ ಬಹುದಾಯಃ ಕರೋತಿ ಒಂದೇ ಬೀಜವನ್ನು ಬಹುವಿಧವಾಗಿ ಯಾವನ್ನು ಸೃಷ್ಟಿ ಮಾಡ್ತಾನೋ ಒಂದೇ ಬೀಜದಿಂದ ಬ್ರಹ್ಮಬೀಜದಿಂದ ಅಂಥೇಳಿ ಶ್ವೇತಾಶ್ವತ ರೂಪನಿಷತ್ ಹೇಳ್ತದೆ ಇತ್ಯಾದಿ ಶ್ರುತಿಭ್ಯಶ್ಚ ಇತ್ಯಾದಿ ಉಪನಿಷತ್ತುಗಳಿಂದ ನಮಗೆ ತಿಳಿದು ಬರ್ತದೆ ಒಂದೇ ಇದ್ದದ್ದು ಅನೇಕವಾಗಿ ತೋರ್ತದೆ ಅಂಥೇಳಿ ಏನು ಅವಿದ್ಯಾಕೃತ ನಾಮರೂಪೋಪಾಧ್ಯ ಈಶ್ವರೋ ಭವತಿ ಈ ರೀತಿಯಾಗಿ ಅವಿದ್ಯಾಕೃತವಾದ ನಾಮ ರೂಪೋಪಾಧಿಗಳಿಗ ಅನುರೋಧ ಅನುರುದ್ಧನಾಗಿ ಅದಕ್ಕೆ ಆ ಅನುರೋಧಕ್ಕೆ ಒಳಪಟ್ಟು ಈಶ್ವರನ ಹಾಕ್ತಾನೆ ಯಾರು ಬ್ರಹ್ಮನು ಈಶ್ವರ ಅಂದರೆ ಒಡೆಯ ಅಧಿಪತಿ ಒಂದು ಗುಣ ಸ್ವಭಾವ ಕೆಲಸ ಅವನಿಗೆ ಕಂಡ ಹಾಗೆ ಕಾಣ್ತದೆ ನಮಗೆ ಯಾವುದಕ್ಕೆ ನಿರ್ಗುಣ ನಿರ್ವಿಶೇಷವಾದ ಪರಬ್ರಹ್ಮಕ್ಕೆ ಈಶ್ವರ ಎಂತಕ್ಕಂತಹ ಗುಣ ಬರ್ತದೆ ಒಡೆಯ ಅಧಿಪತಿ ಅಂಥೇಳಿ ಅವಿದ್ಯಾಕೃತವಾದ ನಾಮರೂಪ ಉಪಾಧಿಗಳನ್ನು ಅವಲಂಬಿಸಿದಾಗ ವ್ಯೋಮೇವ ಘಟ ಕರಕಾದಿ ಹೇಗೆ ಅದು ವ್ಯೋಮ ಆಕಾಶ ಘಟ ಕರಕಾದಿ ಉಪಾಧಿ ಅನುರೋಧಿ ಪಾತ್ರೆ ಒಳಗ ಹ್ಞೂ ಇರತಕ್ಕಂಥ ಆಕಾಶ ಘಟಾಕಾಶ ಹೊರಗಿರತಕ್ಕಂಥದ್ದು ಮಹಾಕಾಶ ಅಂಥೇಳಿ ಹೇಗೆ ವ್ಯತ್ಯಾಸ ಕಂಡು ಬರ್ತದೋ ಅವೆರಡು ಒಂದೇ ಆದರೂ ಕೂಡ ಹ್ಞೂ ಪಾತ್ರೆಯೊಳಗಿನ ಅವಕಾಶ ಹೊರಗಿನ ಅವಕಾಶ ಅಂಥೇಳಿ ಹೇಗೆ ಕಂಡು ಅದೇ ರೀತಿಯಲ್ಲಿ ಜೀವನ ಒಳಗಿರತಕ್ಕಂಥ ಪರಮಾತ್ಮ ಹೊರಗಿರತಕ್ಕಂಥ ಪರಮಾತ್ಮ ಅಂಥೇಳಿ ಹಾಗೆ ಭೇದವು ಕಂಡು ಬರ್ತದೆ ಅಂಥೇಳಿ ಹೇಳ್ತಾರೆ ಕರಕ ಅಂದರೆ ಕಮಂಡಲು ಅಂತೇಳಿ ಅರ್ಥ ಘಟ ಅಂದರೆ ಮಡಿಕೆ ಅಂತೇಳಿ ಅರ್ಥ ಪಾತ್ರೆ ಹೀಗೆ ಅವುಗಳೊಳಗಿನೆಲ್ಲ ಯಾವ ಅವಕಾಶ ಇದೆ ಆಕಾಶ ಇದೆ ಅದು ಮತ್ತು ಹೊರಗೆ ಕಾಣತಕ್ಕಂಥ ಮೇಲೆ ಇರತಕ್ಕಂಥ ಗಗನ ಆಕಾಶ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇದೆ ಆ ಖಾಲಿ ಜಾಗಕ್ಕೆ ಏನು ವ್ಯತ್ಯಾಸ ಇಲ್ಲ ಎರಡೂ ಒಂದೇ ಅದು ಅದೇ ರೀತಿಯಲ್ಲಿ ಈ ಪರಬ್ರಹ್ಮವು ಈಶ್ವರವಾಗಿ ತೋರಿ ಬರ್ತದೆ ಅಂಥೇಳಿ ಸಚ ಸ್ವಾತ್ಮೂತಾನವ ಘಟ ಆಶಸ್ಥೆಯ ಅವಿದ್ಯಾತ್ಯುಪಸ್ಥಾಪಿತ ನಾಮಪಕೃತಾರ್ಯಕರಣಸಾತನುರೋಧಿ ಜೀವಾಖ್ಯಾ ವಿಜ್ಞಾನತ್ಮನ ಪ್ರತಿ ಇಷ್ಟೇ ವ್ಯವಹಾರ ವಿಷಯ ವ್ಯವಹಾರ ವಿಷಯದಲ್ಲಿ ವ್ಯಾವಹಾರಿಕವಾಗಿ ನೋಡುವಾಗ ವ್ಯಾವಹಾರಿಕವಾದ ವಿಷಯಗಳಲ್ಲಿ ಈ ಈಶ್ವರನು ಜೀವ ಎನ್ನತಕ್ಕಂತಹ ಅವರನ್ನು ಜೀವರನ್ನು ವಿಜ್ಞಾನಾತ್ಮನನ್ನು ವಿಶೇಷವಾದ ಜ್ಞಾನಾತ್ಮನನ್ನು ಅವನು ಆಳುತ್ತಾನೆ ಈಷ್ಟೇ ಈಶನಾಗಿ ಆಳ್ವಿಕೆ ಮಾಡ್ತಾನೆ ಅಧಿಪತಿಯಾಗಿ ನೋಡಿಕೊಡ್ತಾನೆ ನಾಯಕನಾಗ್ತಾನೆ ಜೀವರ ಅಂಥೇಳಿ ವ್ಯಾವಹಾರಿಕವಾಗಿ ತೋರಿ ಬರ್ತದೆ ಸಚ ಸ್ವಾತ್ಮಭೂತಾನೇವ ತನ್ನ ತಾನೇ ಆಗಿರತಕ್ಕಂಥ ಈ ಚರಾಚರಗಳನ್ನು ಅವುಗಳೊಳಗೆ ತಾನೇ ಇದ್ದುಕೊಂಡು ಘಟಾಕಶಸ್ ಘಟಾಕಾಶಸ್ಥಾನೀಯ ಪ್ರತ್ಯುಪಸ್ಥಾಪಿತ ನಾಮರೂಪಕೃತ ಕಾರ್ಯಕರಣ ಸಂಘಾತಾನುರೋಧಿನಃ ಜೀವಾಖ್ಯಾನ್ ಅವಿದ್ಯೆಯಿಂದ ಉಂಟಾದಂತಹ ನಾಮರೂಪಗಳಿಂದ ಮಾಡಲ್ಪಟ್ಟಂತಹ ಕಾರ್ಯಕರಣ ಕಾರ್ಯ ಅಂದರೆ ಕೆಲಸ ಕರಣ ಅಂದರೆ ಮಾಡುವಿಕೆ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಂತ ಸಂಘಾತ ಸಮೂಹ ಅನರೋಧಿನ ಅಥವಾ ದೇಹ ಇಂದ್ರಿಯ ಕಾಯಕರಣ ಅಂತಲೂ ಆಗ್ತದೆ ದೇಹ ಇಂದ್ರಿಯಗಳ ಸಮೂಹ ಇವುಗಳಿಂದ ಜೀವನೆನಿಸಿಕೊಂಡಂಥ ವಿಜ್ಞಾನ ಆತ್ಮನನ್ನು ಅವನು ಈಶ್ವರನಾಕ್ತಾನೆ ಅದರ ಒಡೆನಗಿ ವ್ಯವಹಾರದಲ್ಲಿ ದೂರಿವರ್ತಾನೆ ಯಾರು ಪರಮಾತ್ಮ ತದೇವಂ ತದೇವ್ ಅವಿದ್ಯಾತ್ಮಕೋಪಾಧಿಪರಿಪೇಕ್ಷ ಈಶ್ವರಸರವ್ಞವಶಕ್ತಿತ್ವಚ್ಯ ಅಪಸ್ತಸರ್ವೋಪಾಧಿಸ್ವೇ ಆತ್ಮನ ಐಶಿತ್ರೀಷಿತ ईशित्री ईशितस आदि व्यवहार उपपद्यद अविद्यात्मक उपाधिपरीच्छेद अपेक्षर से ईश्वरीत अवद्यात्मकवाद यहादी भेदी परेदे ಈಶ್ವರನಿಗೆ ಈಶ್ವರತ್ವವೇ ಹೊರತು ಸರ್ವಜ್ಞತ್ವವೇ ಹೊರತು ಸರ್ವಶಕ್ತಿತ್ವವೇ ಹೊರತು ಈಶ್ವರತ್ವ ಅಂತೇಳಿ ಹೇಳ್ತಕ್ಕಂಥದ್ದು ನಿಜವಾಗಿ ಪರಮಾರ್ಥವಾಗಿ ಪಾರಮಾರ್ಥಿಕವಾಗಿ ವಿದ್ಯೆಯಿಂದ ಎಲ್ಲ ಉಪಾಧಿಗಳು ಹೋಗಲಾಗಿ ಎಲ್ಲ ಗುರುತುಗಳು ಚಿಹ್ನೆಗಳು ಪ್ರತ್ಯೇಕತೆ ಹ್ಞೂ ಯಾವುದು ನಾಮರೂಪಾದಿ ಭೇದಗಳು ಹೋಗಲಾಗಿ ಅಂತಹ ನಿಜವಾದ ಆತ್ಮನಲ್ಲಿ ಯಾರು ಒಡೆಯ ಯಾರು ಭೃತ್ಯ ಸ್ವಾಮಿ ಭೃತ್ಯ ಸಂಬಂಧ ಸರ್ವಜ್ಞತ್ವಾದಿ ವ್ಯವಹಾರವು ಇರುವುದಿಲ್ಲ ಯಾರು ಸರ್ವಜ್ಞ ಯಾರು ಅಲ್ಪಜ್ಞ ಅಂತೇಳಿ ವ್ಯತ್ಯಾಸ ಇರುವುದಿಲ್ಲ ಪಾರಮಾರ್ಥಿಕವಾಗಿ ವ್ಯಾವಹಾರಿಕವಾಗಿ ಹಾಗೆ ತೋರಿ ಬರ್ತದೆ ಅಷ್ಟೇ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯರು ತಥಾಚೋಕ್ತ ಹಾಗೆ ಹೇಳಿದೆ ಯತ್ ನಾನು ಪಶ್ಯತಿ ನಾನು ಶೃಣೋತಿ ನಾನು ಜಜಾನಾತಿ ಸ ಭೂಮ ಅಂದರೆ ಚಾಂದೋಗ ಉಪನಿಷತ್ತು ಎಲ್ಲಿ ಬೇರೆ ಯಾವುದನ್ನು ನೋಡುವುದಿಲ್ಲವೋ ಬೇರೆ ಯಾವುದನ್ನು ಕೇಳುವುದಿಲ್ಲವೋ ಬೇರೆ ಯಾವುದನ್ನು ತಿಳಿಯುವುದಿಲ್ಲವೋ ಅದೇ ಭೂಮವಾಗ್ತದೆ ಅದೇ ಆತ್ಮ ಅದೇ ಪರಮಾತ್ಮ ಅದೇ ಈಶ್ವರ ಅಂಥೇಳಿ ಯತ್ರ ಯತ್ವ ಆತ್ಮೈವಾ ಭೂತ ತತ ಕೇನ ಕಂಪಶ್ಯೇತ್ ಯಾವಾಗ ಎಲ್ಲಿ ಯಾವನಿಗೆ ಎಲ್ಲವೂ ಆತ್ಮವಾಗಿ ಕಂಡು ಬರ್ತದೋ ಅದು ಎಲ್ಲವೂ ಆತ್ಮವಾಗಿ ಇದೆಯೋ ನಿಜವಾಗಿ ಆಗಿರುವಾಗ ಕೇನ ಕಂಪಶ್ಯೇತ್ ಯಾರಿಂದ ಏನನ್ನು ನೋಡಲ್ಪಡಬೇಕು ಅಥವಾ ಯಾರು ಯಾವುದರಿಂದ ಏನನ್ನು ನೋಡಬೇಕು ಯಾವ ಕಣ್ಣು ನೋಡೋದು ಏನನ್ನು ಎಲ್ಲವೂ ಆತ್ಮನೇ ಆಗಿರುವಾಗ ಏನನ್ನು ಯಾವುದು ಯಾವುದನ್ನು ನೋಡಲಿಕ್ಕಿದೆ ಅಂತೇಳಿ ಬೃಹದಾರಣ್ಯ ಗೊಬ್ಬರಿಷತ್ತು ಹೇಳ್ತದೆ ಇತ್ಯಾದಿನಾಚ ನಾವೇ ನಮ್ಮನ್ನು ನೋಡಿಕೊಂಡ ಹಾಗೆ ಅಂತೇಳಿ ಹೊರಗೆ ನೋಡುವುದು ಅಂತ ಹೇಳಿದರೆ ಎಲ್ಲವೂ ಆ ನಾವೇ ಆತ್ಮವೇ ಆಗಿರುವಾಗ ನಾವು ಆತ್ಮವೇ ನಾವು ಅಂದರೆ ಈ ಶರೀರ ಅನಾತ್ಮ ಆದರೂ ಒಳದ್ರ ಆತ್ಮನೇ ನಾನು ನೋಡುವವನು ಯಾರು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇಂದ್ರಿಯಗಳು ಮನಸ್ಸು ಇದ್ದರೆ ಮಾತ್ರ ಕೆಲಸ ಮಾಡ್ತವೆ ಮನಸ್ಸು ಬುದ್ಧಿ ಇದ್ರೆ ಮಾತ್ರ ಕೆಲಸ ಮಾಡ್ತದೆ ಬುದ್ಧಿ ಅಹಂ ಇದ್ರೆ ಮಾತ್ರ ಕೆಲಸ ಮಾಡ್ತದೆ ಅಹಂ ಆತ್ಮ ಚೈತನ್ಯ ಇದ್ದರೆ ಮಾತ್ರ ಕೆಲಸ ಮಾಡ್ತದೆ ಹಾಗಾಗಿ ಆತ್ಮನೇ ಹೊರಗಿರತಕ್ಕಂತಹ ಇನ್ನೊಂದು ಆತ್ಮನನ್ನು ನೋಡ್ತಕ್ಕಂತಹದ್ದು ಆತ್ಮ ಅನಾತ್ಮಗಳನ್ನು ಅಂಥೇಳಿ ಏನು ಪರಮಾರ್ಥಾವಸ್ಥಾ ಸರ್ವ್ಯವಹಾರ ಅಭಾವ ವದಂತಿ ಹೀಗೆ ಪರಮಾರ್ಥದ ಅವಸ್ಥೆಯಲ್ಲಿ ಪಾರಮಾರ್ಥಿಕ ಅವಸ್ಥೆಯಲ್ಲಿ ಸ್ಥಿತಿಯಲ್ಲಿ ಎಲ್ಲ ವ್ಯವಹಾರಗಳ ಅಭಾವವನ್ನು ಹೇಳ್ತಾರೆ ಯಾವ ವ್ಯವಹಾರವೂ ಇಲ್ಲ ವೇದಾಂತ ಎಲ್ಲ ವೇದಾಂತಗಳು ಹಾಗೆ ಹೇಳ್ತವೆ ತಥಾ ಈಶ್ವರಗೀತಾಸ್ವಪಿ ಹಾಗೆಯೇ ಈಶ್ವರಗೀತೆಯಲ್ಲಿ ಕೂಡ ಬರ್ತದೆ ಅಂತೇಳಿ ಹೇಳ್ತಾರೆ ಏನು ಅಂತ ನ ಕರ್ತೃತ್ವ ಕರ್ಮಿ ಲೋಕಸತಿ ಪ್ರಭು ನ ಕರ್ಮಫಲ ಸಂಯೋಗ ಸ್ವಭಾವಸ್ತು ಪ್ರವರ್ತತೆ ನಾದ ಕಸಿತ್ ಪಾಪಂ ನ ಚೈವ ಸುಕೃತ ವಿಭು ಅಜ್ಞಾನೇನಾವೃತ ಜ್ಞಾನಂ ತೇನ ಮುಖ್ಯಂತಜಂತವೋ ಅಂಥೇಳಿ ಈ ಗೀತೆಯಲ್ಲಿ ಬರ್ತದೆ ನ ಕರ್ತೃತ್ವ ನ ಕರ್ಮಾಣಿ ಕರ್ತೃತ್ವ ಇಲ್ಲ ಕರ್ಮಗಳು ಇಲ್ಲ ಲೋಕಸ ಸೃಜತಿ ಪ್ರಭು ಹ್ಞೂ ಲೋಕಕ್ಕೆ ಯಾವುದೂ ಇಲ್ಲ ಅಂತ ಅಂದರೆ ಜನಸಾಮಾನ್ಯರಿಗೆ ಜನರಿಗೆ ಕರ್ತೃತ್ವ ಇಲ್ಲ ಕರ್ಮಗಳು ಇಲ್ಲ ಹ್ಞೂ ಅವುಗಳನ್ನೆಲ್ಲ ಪರಮೇಶ್ವರನೇ ಸೃಷ್ಟಿ ಮಾಡ್ತಾನೆ ನ ಕರ್ಮಲ ಸಂಯೋಗ ಸ್ವಭಾವಸ್ತು ಪ್ರವರ್ತದೆ ಕರ್ಮಫಲದ ಸಂಯೋಗವೇ ಇಲ್ಲ ನಿಜವಾಗಿ ಆ ಸ್ವಭಾವವೇ ಅದನ್ನು ಹಾಗೆ ಮಾಡಿಸ್ತದೆ ಅಷ್ಟೇ ತನ್ನ ಭಾವ ಸ್ವಭಾವ ಪ್ರವರ್ತಿಸ್ತಕ್ಕಂಥದ್ದಲ್ಲಿ ಮನೋಭಾವ ಮನಸ್ಸಿನಲ್ಲಿ ಅಂದುಕೊಳ್ಳುವುದಷ್ಟೆ ನಾನು ಮಾಡಿದ್ದೇನೆ ನನಗೆ ಫಲ ಸಿಕ್ಕಿತು ಅಂತೇಳಿ ನಿಜವಾಗಿ ಅವೆರಡೂ ಇಲ್ಲ ವ್ಯಾವಹಾರಿಕವಾಗಿ ಮಾತ್ರ ತೋರಿ ಬರ್ತದೆ ಪಾರಮಾರ್ಥಿಕವಾಗಿ ಯಾವುದೂ ಇಲ್ಲ ಅಂತೇಳಿ ಹೇಳ್ತಾರೆ ನ ಆದತ್ತೆ ನ ಆದತ್ತೆ ಸ್ವೀಕರಿಸುವುದಿಲ್ಲ ತಗೊಳ್ಳೋದಿಲ್ಲ ಯಾವುದನ್ನು ಕಸ್ಯಚಿತ್ ಪಾಪ ಬೇರೊಬ್ಬರ ಪಾಪ ನಮಗೆ ತಗೊಳಿಕ್ಕಾಗ್ತದ ನಜೆ ಇವ ಸುಕೃರ್ ತುಂಬಿಬಹು ಇನ್ನೊಬ್ಬರ ಪುಣ್ಯವನ್ನು ನಾವು ತಗೊಳ್ಳಿಕ್ಕಾಗೋದಿಲ್ಲ ಇನ್ನೊಬ್ಬರ ಪಾಪವನ್ನು ಆಗೋದಿಲ್ಲ ಆದರೆ ವ್ಯಾವಹಾರಿಕವಾಗಿ ಕಂಡು ಬರ್ತದೆ ಪಾಪವನ್ನು ಅಥವಾ ಪಾಪವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಇನ್ನೊಬ್ಬರದ್ದು ದಾನದ ಈಗ ಯಾವುದೇ ದೋಷ ಇದ್ದರೆ ಯಾವುದೊಂದು ದಾನ ಕೊಡ್ತಾರೆ ಆ ದಾನ ತಗೊಂಡವನಿಗೆ ಆ ಪಾಪ ಕರ್ಮ ಹೋಯಿತು ಅಂಥೇಳಿ ತಿಳ್ಕೊಳ್ತಾರೆ ದಾನ ಕೊಟ್ಟವನಿಂದ ಪಾಪ ಕಮ್ಮಿ ಆಯಿತು ಹೋಯ್ತು ಇವನಿಗೆ ಬಂತು ಅಂತೇಳಿ ಇವನ ಪುಣ್ಯ ಅವನಿಗೆ ಹೋಯ್ತು ಅಂತೇಳಿ ದಾನ ತಗೊಂಡವನ ಪುಣ್ಯ ದಾನ ಕೊಟ್ಟವನಿಗೆ ಹೋಗಿ ಅವನ ಗ್ರಾಚಾರ ಪರಿಹಾರ ಆಗ್ತದೆ ಅಂಥೇಳಿ ಹಾಗೆಯೇ ಆ ರೀತಿಯಾಗಿ ಯಾರ ಪಾಪವನ್ನು ಯಾರು ಯಾರ ಪುಣ್ಯವನ್ನು ಕೂಡ ತೆಗೊಳ್ಳಿಕ್ಕಿಲ್ಲ ಅವರವ್ರು ಮಾಡಿದ್ದನ್ನು ಅವರವರು ಅನುಭವಿಸಬೇಕು ಅಂತ ಹೇಳ್ತಾರೆ ಅಜ್ಞಾನ ಏನಾವೃತಂ ಜ್ಞಾನಂ ಅಜ್ಞಾನದಿಂದ ಆವೃತವಾಗಿ ಆದರೆ ಪಾಪ ಪುಣ್ಯಗಳೇ ಇಲ್ಲ ಅಂತ ಹೇಳ್ತಾರೆ ಅವರವರು ಮಾಡಿದ್ದನ್ನು ಅನುಭವಿಸೋದು ಬೇರೆ ವಿಷಯ ಅದು ಆದರೆ ನಿಜವಾಗಿ ಪಾಪ ಪುಣ್ಯಗಳು ಆತ್ಮನಿಗೇ ಇಲ್ಲ ಆತ್ಮನಿಗೆ ಅದು ಯಾರ ಲೇಪವೇ ಇಲ್ಲ ಅಂಥೇಳಿ ತಿಳಿದ್ರೆ ಆ ಭಾವ ಸ್ವಭಾವದಿಂದಾಗಿ ನಮಗೆ ಮುಕ್ತಿ ನಾನು ಪಾಪಪುಣ್ಯಗಳನ್ನ ಮಾಡುವ ಅಂತೇಳಿ ತಿಳಿದ್ರೆ ಬರ್ತದೆ ನಮಗೆ ಪಾಪಪುಣ್ಯಗಳು ನಾನು ಅವುಗಳಿಂದ ಲಿಪ್ತನಲ್ಲ ಆಯಾ ಇಂದ್ರಿಯಗಳು ಆಯಾ ಕರ್ಮಗಳಲ್ಲಿ ವ್ಯವಹರಿಸ್ತಾ ಇವೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪಾಪಕಾರಿಯಾಗಲಿ ಪುಣ್ಯಕಾರಿಯಾಗಲಿ ನಾನಲ್ಲ ನಾನು ಆತ್ಮನು ನನಗೆ ಅದರ ಯಾವುದರ ಲೇಪವೂ ಇಲ್ಲ ಅಂತೇಳಿ ತಿಳಿದ್ರೆ ತೇ ನಮ್ಮ ಕಂತಿ ಅದರಿಂದ ಜಂತುಗಳೆಲ್ಲವೂ ಬಿಡುಗಡೆಯನ್ನು ಹೊಂದುತ್ತಾರೆ ಮುಕ್ತಿಯನ್ನು ಹೊಂದುತಾರೆ ಇತಿ ಪರಮಾರ್ಥಾವಸ್ಥಾಂ ಈಶಿತ್ರೀಶಿತವ್ಯಾದಿ ವ್ಯವಹಾರ ಅಭಾವ ಪ್ರದರ್ಶಿತೆ ಈ ರೀತಿಯಾಗಿ ಪರಮಾರ್ಥದ ಅವಸ್ಥೆಯಲ್ಲಿ ಪಾರಮಾರ್ಥಿಕವಾಗಿ ಒಡೆಯ ಈಶಿತೃ ಹಾಗೆ ಈಶಿತವ್ಯ ಯಾರು ದಾಸ ಭೃತ್ಯ ಯಾರು ಒಡೆ ಒಡೆತನ ಮಾಡಲು ಪಡಬೇಕು ಯಾರನ್ನು ಆಳಬೇಕು ಅಂತೇಳಿ ಯಾರು ಆಳುವವನು ಆಳಿಸಿಕೊಳ್ಳುವವನು ಈ ಎರಡೂ ಕೂಡ ಈ ವ್ಯವಹಾರ ಯಾವುದಿದೆ ಭೇದ ಇದು ಇರುವುದಿಲ್ಲ ಪರಮಾರ್ಥದಲ್ಲಿ ವ್ಯವಹಾರಾವಸ್ಥಾಂ ಆದರೆ ವ್ಯಾವಹಾರಿಕ ಅವಸ್ಥೆಯಲ್ಲಿ ತು ಉಕ್ತಹ ಅದರಲ್ಲಾದರೂ ಹೇಳಲ್ಪಟ್ಟಿದೆ ಶೃತಾವ ಶೃತವು ಶುತಾವಿ ಶ್ರುತವು ಅಪಿ ಅಲ್ಲಿ ವಾಂತಾದೇಶ ಸಂಧಿ ಈಶ್ವರಾದಿವ್ಯವಹಾರ ಈಶ್ವರಾದಿ ವ್ಯವಹಾರವು ಹೇಳಲ್ಪಡ್ತದೆ ಯಾಕೆ ಈಶ್ವರ ಅಂತ ಬಂದದ್ದಲ್ಲಿ ಇನ್ನೊಬ್ಬ ನೃತ್ಯ ಇರಬೇಕು ದಾಸ ಇರಬೇಕು ಆಗ ಈಶ್ವರ ಅಂಥೇಳಿ ಆಗ್ತಾನೆ ಇನ್ನೊಬ್ಬ ಈಗ ಒಬ್ಬ ಒಡೆಯ ಅಂತೇಳಿ ಅನಿಸ್ಬೇಕಿದ್ರೆ ಅವನ ಕೆಳಗಡೆ ಒಂದಷ್ಟು ಜನ ಇರಬೇಕು ಒಬ್ಬ ನಾಯಕ ಅಂತೇಳಿ ಅನಿಸ್ಬೇಕಿದ್ರೆ ಅವನ ಕೆಳಗಡೆ ಅವನ ಫಾಲೋವರ್ಸ್ ಇರಬೇಕು ಅದೇ ರೀತಿಯಲ್ಲಿ ಅವನ ಅನುಯಾಯಿಗಳು ಅವನನ್ನು ಅನುಸರಿಸತಕ್ಕಂಥವ್ರು ಹಾಗೆ ಒಡೆಯ ಅಂತೇಳಿದರೆ ದಾಸ ಇರಬೇಕು ಇಲ್ಲದ್ರೆ ಒಡೆತನಕ್ಕೆ ಅರ್ಥ ಇಲ್ಲ ಹಾಗಾಗಿ ವ್ಯಾವಹಾರಿಕವಾಗಿ ಶ್ರುತ್ತಿಯಲ್ಲಿಯೂ ಕೂಡ ಈಶ್ವರಾದಿ ವ್ಯವಹಾರ ಇದಕ್ಕಾಗಿ ಮಾಡಲ್ಪಟ್ಟಿದೆ ವ್ಯಾವಹಾರಿಕವಾಗಿ ಅಷ್ಟೇ ಏಷಸೇಶ್ವರ ಏಷ ಭೂತಾಧಿಪತಿಷ ಭೂತಪಾಲ ಎಧರಣ ಎ ಲೋಕಾಂ ಯ ಲೋಕಾನ್ ಅಸಂಭೇದ ಅಂತೇಳಿ ಉದಾಹರಣೆಗೆ ಗುಬ್ಬರ್ಷತ್ ಹೇಳ್ತದೆ ಇವನು ಭೂತಾಧಿಪತಿಯು ಇವನು ಭೂತಪಾಲಕನು ಇವನು ಸೇತು ಹ್ಞೂ ಸೇತುವಿಧರಣ ಹ್ಞೂ ಆ ಸೇತುರ್ ವಿಧರಣ ಧರಿಸ್ತಕ್ಕಂಥವನೇನು ಜಗತ್ತನ್ನು ಯಶಾಂ ಲೋಕಾನಂ ಅಸಂಭೇದಾಯ ಈ ಚನರುಗಳಿಗೆ ಪ್ರತ್ಯೇಕತೆಯನ್ನು ಕೊಟ್ಟವನು ಅವನೇ ಅಂತೇಳಿ ಹೇಳ್ತಾರೆ ಬೇರೆ ಬೇರೆಯಾಗಿ ಆದರೆ ಎಲ್ಲವೂ ಒಂದೇ ಅಂತೇಳಿಬಿಟ್ಟು ಅವನೇ ಹೇಳ್ತಾನೆ ಅಂತೇಳಿ ತಥಾ ಈಶ್ವರ ಗೀತಾಸ್ವಪಿ ಹಾಗೇ ಈಶ್ವರ ಗೀತೆಯಲ್ಲಿ ಏನು ಹೇಳ್ತದೆ ಈಶ್ವರ ಸರ್ವಭೂತ ಇದು ಈಶ್ವರಗೀತೆ ಅಂತೇಳಿ ಭಗವದ್ಗೀತೆಯನ್ನು ಹೇಳ್ತಕ್ಕಂಥದ್ದು ಇಲ್ಲಿ ಯಾರು ಶಂಕರಾಚಾರ್ಯರು ಈಶ್ವರ ಅಂದ್ರೇನು ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತೇಳುವ ಅರ್ಥ ಅಲ್ಲ ಶಿವ ಅನ್ನೋ ಅರ್ಥ ಅಲ್ಲ ಬ್ರಹ್ಮ ವಿಷ್ಣು ಶಿವ ಅಂಥೇಳಿ ಹಾಗಲ್ಲ ಈಶ್ವರ ಅಂದರೆ ಒಡೆಯ ಅಂತೇಳಿ ಅರ್ಥ ಯಾರು ಒಡೆಯನು ಅವನು ಈಶ್ವರ ಇಷ್ಟೇ ಇದು ಈಶ್ವರ ಒಡೆತನ ಮಾಡತಕ್ಕಂಥವನು ಅಂತಹ ಅವನಿಗೆ ಭಗವಂತ ಅಂತ ಹೇಳಿ ಭಗವದ್ಗೀತೆ ಈಶ್ವರಗೀತೆ ಅಂದರೆ ಒಂದೇ ಶಿವಗೀತೆ ಅಲ್ಲ ಈಶ್ವರಗೀತೆ ಅಂತ ಅದಕ್ಕೆ ಹೇಳಿದ್ದಾರೆ ಶಿವಗೀತೆ ಅಂತ ಬೇರೆ ಇದೆ ಹ್ಞೂ ಶಿವನು ಈ ಯಾರು ತ್ರಿಮೂರ್ತಿಗಳು ಶಿವನು ಉಪದೇಶ ಮಾಡಿದ್ದು ಇದು ಭಗವದ್ಗೀತೆ ಅದನ್ನು ಈಶ್ವರಗೀತೆ ಅಂತೇಳಿ ಶಂಕರಾಚಾರ್ಯರು ವ್ಯವಹರಿಸ್ತಾರೆ ಯಾಕಂದರೆ ಅದು ಕೂಡ ಆತ್ಯಂತಿಕ ಸ್ವರೂಪವನ್ನು ಅವರು ಹೇಳಲಿಲ್ಲ ಪರಮಾತ್ಮ ಅಥವಾ ಪರಬ್ರಹ್ಮ ಅಂತೇಳಿ ಹೇಳೋದಿಲ್ಲ ಅವರು ಈಶ್ವರ ಅಂತೇಳಿ ಯಾಕಂದರೆ ಅದು ವ್ಯಾವಹಾರಿಕ ಇದನ್ನು ಅದರಲ್ಲಿ ಹೇಳ್ತದೆ ಹೆಚ್ಚು ವಿಚಾರಗಳನ್ನು ಅಂತೇಳಿ ಹೇಳ್ತಾರೆ ಉಪನಿಷತ್ತಿನ ಹಾಗೆ ಕೊನೆಯ ವಿಚಾರ ಅದಕ್ಕಿಂತ ಸ್ವಲ್ಪ ಹಿಂದಿನ ವ್ಯಾವಹಾರಿಕವಾಗಿ ಏನೇನಿದೆ ಅದನ್ನು ಹೇಳ್ತದೆ ಆ ಗೀತೆ ಚಾತುರ್ವರ್ಣ್ಯಂಯ ಬರ್ತದಲ್ಲ ವ್ಯವಹಾರಕ್ಕೆ ಬೇಕಾದ್ದು ನಾಲ್ಕು ವರ್ಣಗಳಿವೆ ಇತ್ಯಾದಿಗಳು ಹಾಗಾಗಿ ಅದು ಈಶ್ವರ ಗೀತೆ ಈಶ್ವರ ಅಂದರೆ ಬೇಕಾದದ್ದು ಸ್ವಾಮಿ ವೃತ್ತಿಯ ಸಂಬಂಧ ಬೇಕಾಗ್ತದೆ ವ್ಯವಹಾರದಲ್ಲಿ ಆದರೆ ಪಾರಮಾರ್ಥಿಕವಾಗಿ ಎಲ್ಲ ಒಂದೇ ಅಂತೇಳಿ ಹೇಳ್ತಕ್ಕಂಥದ್ದು ವ್ಯವಹಾರದಲ್ಲಿ ಒಂದು ಸಂಸ್ಥೆಗೆ ಒಬ್ಬರ ಅಧಿಪತಿ ಸದಸ್ಯರು ಇತ್ಯಾದಿಗಳಿಗೆ ವ್ಯತ್ಯಾಸ ಇರ್ತದೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶರ್ಜುನ ತಿಷತಿ ಹೃದೇಶೋರ್ಜುನ ತಿಷ್ಟತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢ ನಿಮಯಾ ಅಂತೇಳಿ ಹೇಳ್ತದೆ ಹದಿನೆಂಟನೇ ಅಧ್ಯಾಯ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಈಶ್ವರ ಗೀತೆಯಲ್ಲಿ ಹೀಗೆ ಇವಿಷ್ಟು ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸ್ತಾರೆ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದ ಎರಡು ಒಂದು ಹದಿನಾಲ್ಕು ಪಾದ ಇನ್ನೂರ ಒಂದು ಎಂಬುದಾಗಿ ಇದು ಜೀವೇಶ್ವರ ವಿಭಾಗದ ಬಗ್ಗೆ ಹೇಳ್ತಾ ಇದ್ದಾರೆ ಯಾರೋ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಹತ್ರ ಇಲ್ಲಿ ಏನಾಗಿದೆ ಇಲ್ಲಿ ಈ ಜೀವೇಶ್ವರ ವಿಭಾಗ ಇನ್ನೊಂದು ಸ್ವಲ್ಪ ಇದನ್ನು ಮುಗಿಸಿಬಿಟ್ಟರು ನಾಳೆ ದಿವಸ ನಾವು ಮುಂದುವರಿಯೋಣ ಇಲ್ಲಿ ಅವಿದ್ಯಾಕಲ್ಪಿತ ನಾಮರೂಪಬೀಜವ್ಯಾಕರಣವೇವ ಬ್ರಹ್ಮಣು ಜಗತ್ಕಾರಣತ್ವ ಇತಿ ಯಥೋದಾಹೃತ ಭಾಷ್ಯವಾಕ್ಯಾದವಗಮ್ಯತೆ ಈಗ ಉದಾಹರಣೆ ಕೊಟ್ಟಂತಹ ಭಾಷ್ಯವಾಕ್ಯದಿಂದ ನಮಗೆ ತಿಳಿದು ಬರ್ತದೆ ಏನು ಇಲ್ಲಿ ಅವಿದ್ಯಾಕಲ್ಪಿತ ನಾಮರೂಪಬೀಜವ್ಯಾಕರಣಂ ಅವಿದ್ಯೆಯಿಂದ ಕಲ್ಪಿತವಾದಂತಹ ಅಜ್ಞಾನದಿಂದ ಕಲ್ಪಿತವಾದಂತಹ ನಾಮರೂಪಬೀಜ ವ್ಯವಹಾರ ಯಾವುದಿದೆಯೋ ಅದರಿಂದಲೇ ಬ್ರಹ್ಮಣ ಜಗತ್ ಕಾರಣತ್ವಂ ಬ್ರಹ್ಮನು ಜಗತ್ತಿಗೆ ಕಾರಣಂ ಬ್ರಹ್ಮನಿಗೆ ಜಗತ್ತಿನ ಕಾರಣತ್ವವಿದೆ ಎಂಬುದಾಗಿ ಯಥಾ ಉದಾಹೃತ ಭಾಷ್ಯವಾಕ್ಯ ಅದು ಈಗ ಉದಾಹರಿಸಿದ ಭಾಷ್ಯವಾಕ್ಯದಿಂದ ತಿಳಿದು ಬರ್ತದೆ ಕಾರ್ಯಕಾರಣ ಭಾವ ನಿಜವಾಗಿ ಅದು ಕೂಡ ಇಲ್ಲ ಅಂತೇಳಿ ಕಾರ್ಯಕಾರಣ ಭೇದ ಇಲ್ಲ ಎಲ್ಲವೂ ಬ್ರಹ್ಮಮಯವೇ ಅವನು ಮಾಡುವವನು ಅಂಥೇಳಿ ಇಲ್ಲ ಅವನಿಗೆ ಯಾವ ಲೇಪವೂ ಇಲ್ಲ ಏತಚ್ಛ ಅದು ವ್ಯವಹಾರದಿಂದ ಹಾಗೆ ಕಾಣ್ತದೆ ಅವಿದ್ಯಾರೂಪ ಇದರಿಂದ ವಿದ್ಯೆಯಿಂದ ಅಂತೇಳಿ ಏತಚ್ಛ ಸೃಷ್ಟಿ ಪ್ರಕ್ರಿಯಾ ಪರಿಶೀಲನೆ ವಿತತ್ಯ ಪ್ರದರ್ಶಯಿಷ್ಯಾ ಇದನ್ನು ಸೃಷ್ಟಿ ಪ್ರಕ್ರಿಯೆ ಪರಿಶೀಲನೆಯಲ್ಲಿ ಇನ್ನು ವಿಸ್ತಾರವಾಗಿ ನಾವು ತೋರಿಸ್ತೇವೆ ಹೇಳ್ತೇವೆ ಅಂತೇಳಿ ಹೇಳ್ತಾರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಸೃಷ್ಟಿ ಪ್ರಕ್ರಿಯೆಯ ಬಗ್ಗೆ ಪರಿಭಾಷಾ ಶಬ್ದ ಸೃಷ್ಟಿ ಪ್ರಕ್ರಿಯೆ ಅದರ ಬಗ್ಗೆ ಹೇಳುವಾಗ ಹೇಳ್ತೇವೆ ಅತ್ರತು ಇಲ್ಲಿಯಾದರೂ ಇದು ಈಗ ಜೀವೇಶ್ವರ ವಿಭಾಗ ಅದರ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲಿ ಆದರೂ ಜಿಜ್ಞಾಸು ಬಿಹಿ ಇದಮೇವ ಮನಸ್ಸಿ ಕರಣೀಯಂ ಇದನ್ನೇ ಮನಸ್ಸನ್ನು ಇಟ್ಕೊಳ್ಬೇಕು ಜ್ಞಾನಿ ಜಿಜ್ಞಾಸುಗಳು ತಿಳಿಲಿಕ್ಕೆ ಇಷ್ಟಪಡ್ತಕ್ಕಂಥವ್ರು ಇಚ್ಛಿಸ್ತಕ್ಕಂಥವ್ರು ಏನನ್ನು ಯತ್ ಏನೆಂದರೆ ಯಾತ್ರೀ ನಿರಸ್ತ ಸರ್ವ ಬ್ರಹ್ಮ ಪ್ರತಿಪಾದಿಶಿತ ಎಲ್ಲೆಲ್ಲಿ ಎಲ್ಲ ವಿಶೇಷಗಳನ್ನು ಮೀರಿದಂತಹ ನಿರ್ವಿಶೇಷವಾದ ಬ್ರಹ್ಮವೂ ಪ್ರತಿಪಾದಿಸಲು ಪ್ರತಿಪಾದಿಸಲ್ಪಡುತ್ತದೆಯೋ ಅಥವಾ ಪ್ರತಿಪಾದಿಸಲು ಎಲ್ಲೆಲ್ಲಿ ಪ್ರತಿಪಾದಿಸುವ ಇಚ್ಚೆ ಕಂಡು ಬರ್ತದೋ ಬ್ರಹ್ಮವನ್ನು ತತ್ರೀ ಭಾಷ್ಯಕಾರೈ ಅಲ್ಲಿಯೂ ಕೂಡ ಭಾಷ್ಯಕಾರರಿಂದ ತದೇವ ನಿರ್ವಿಶೇಷ ಬ್ರಹ್ಮ ಅದೇ ನಿರ್ವಿಶೇಷ ಬ್ರಹ್ಮವನ್ನು ಶೃತ್ಯ ಅನುಸಾರೇಣ ಶ್ರುತಿಗಳ ವೇದ ಉಪನಿಷತ್ತುಗಳ ಅನುಸಾರದಿಂದ ಜಗತ್ ಕಾರಣ ಮೀತಿ ವ್ಯವಹ್ರಿಯತೆ ಜಗತ್ತಿಗೆ ಕಾರಣ ಅಂಥೇಳಿ ವ್ಯವಹಾರ ಮಾಡಲ್ಪಡ್ತದೆ ಅದು ವ್ಯವಹಾರ ಪರಮಾರ್ಥ ಅಲ್ಲ ಅಂಥೇಳಿ ನಾವು ತಿಳಿಯಬೇಕು ಈಶ್ವರ ಶಬ್ದ ಏನ ಹಾಗಾಗಿ ಈಶ್ವರ ಶಬ್ದದಿಂದ ಹೇಳ್ತಾರೆ ಯಾವುದನ್ನು ಬ್ರಹ್ಮವನ್ನು ನಿರ್ವಿಶೇಷವಾದ ಬ್ರಹ್ಮಕ್ಕೆ ಈಶ್ವರತ್ವ ಬಂದಿರ್ತಕ್ಕಂಥ ಒಂದು ವಿಶೇಷವನ್ನು ಕೊಡುತ್ತದೆ ವ್ಯವಹಾರಕ್ಕೆ ಬೇಕಾಗಿ ಅಂಥೇಳಿ ತದ್ಯಥ ಹೇಗೆಂದರೆ ಅದು ಪ್ತಿ ಅಭಿಧೀಯತೆ ಯೋಯಂ ಅದೃಶ್ಯವಾಗುಣಕೋ ಭೂತಯೋನಿಯಾವ ಇವನು ಅದೃಶ್ಯವಾಗುಣಗಳು ಭೂತಯೋನಿ ಎಲ್ಲ ಜೀವಿಗಳ ಮೂಲಭೂತೋನ ಅಂದರೆ ಮೂಲಸ್ಥಾನ ಅದೃಶ್ಯದ ಅದೃಶ್ಯಾದಿಗುಣಕಣ್ಣ ಕಾಣುವುದಿಲ್ಲ ಸಹ ಪರಮೇಶ್ವರ ಅಂತ ಪರಮೇಶ್ವರನು ಆತ್ಮನೆ ಸ್ವಾ ಸ್ವಾನ್ನ ಏತ್ ನ ಅನ್ಯ ಇ ಸ್ಯಾನ್ನ ಅವನು ಆ ಪರಮೇಶ್ವರನೇ ಆಗಿರಬೇಕು ಬೇರೆ ಯಾರೂ ಅಲ್ಲ ಇವೆಲ್ಲದಕ್ಕೂ ಮೂಲ ಸೃಷ್ಟಿ ಕರ್ತ ಅಂಥೇಳಿ ಕಥಮೇತದವಗಮ್ಯತೆ ಇದು ಹೇಗೆ ತಿಳಿದು ಬರ್ತದೆ ಧರ್ಮೋಕ್ತೆ ಧರ್ಮದ ಉಕ್ತಿಗಳಿಂದ ಅಂಥೇಳಿ ಪರಮೇಶ್ವರ ಸೀ ಧರ್ಮ ಇಹ ಉಚ್ಯಮಾನೋ ದೃಶ್ಯತೆ ಪರಮೇಶ್ವರನ ಧನ್ ಇದು ಸೃಷ್ಟಿ ಮಾಡತಕ್ಕಂಥದ್ದು ಅಂತೇಳಿ ಹೇಳೋದ್ರಿಂದ ಅದು ಕಂಡು ಬರ್ತದೆ ಅಂತ ಹೇಳಿ ಸೂತ್ರದ ಭಾಷೆಯಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರ ಭಾಷೆದಲ್ಲಿ ಇತಿ ಅಕ್ಷರಶಬ್ಧವಾಚ್ಯವ ಭೂತಯೋನಿತ್ವ ಪರಮೇಶ್ವರತ್ವ ಚ ಉಂ ಹೀಗೆ ಅಕ್ಷರ ಶಬ್ದ ಇತ್ಯಾದಿಗಳನ್ನು ವಿವರಣೆ ಮಾಡುವ ಸಂದರ್ಭದಲ್ಲಿ ಅಕ್ಷರಶಃ ಹೇಳಿದ್ದೆ ತಾತ್ಪರ್ಯದಿಂದ ಅಲ್ಲ ಶಬ್ದಶಃ ಅಕ್ಷರಶಃ ವಿವರಣೆ ಕೊಡುವಾಗ ಈ ಸಕಲ ಚರಾಚರಗಳ ಸೃಷ್ಟಿಕರ್ತ ಮೂಲಸ್ಥಾನ ಪರಮೇಶ್ವರ ಅಂತ ಹೇಳಿ ಪರಮೇಶ್ವರತ್ವನು ಹೇಳಿದೆ ಅಕ್ಷರ ಶಬ್ದೋಕ್ತಂಚ ಇಹ ನಿರ್ವಿಶೇಷಂ ಬ್ರಹ್ಮ ಅಂತಹ ಅಕ್ಷರ ಶಬ್ದವನ್ನು ಯಾರಿಗೂ ಹೇಳಿದ್ದಾರೆ ನಿರ್ವಿಶೇಷ ಬ್ರಹ್ಮನಿಗೆ ಹೇಳಿದ್ದಾರೆ ಕಥಾ ಹಾಗೆ ಇನ್ನೇನು ಹೇಳ್ತದೆ ಸೂತ್ರಭಾಷೆಯಲ್ಲಿ ಹೇಳಿದ್ದಾರೆ ಶಂಕರರು ಶಂಕರಾಚಾರ್ಯರು ಸ ಚ ಅಂತರಧೃತಿ ಅಭ್ಯಂತ ಸಾ ಅಂಬರಾಂತಧೃತಿ ಪರಮೇಶ್ವರಸವ ಕರ್ಮ ಪರಮೇಶ್ವರನೇ ಕರ್ಮ ಪರಮೇಶ್ವರನದೇ ಕರ್ಮ ಅಂತೇಳಿ ಕಸ್ಮಾತ್ ಹೇಗೆ ಪ್ರಶಾಸನಾತ್ ಯಾಕಂದರೆ ಅವನು ಆಳ್ವನು ಹಾಗಾಗಿ ಅಂಬರಾಂತಧೃತಿ ಅಂದರೆ ಆಕಾಶದ ಒಳಗೆ ಧರಿಸಿರುವವನು ಆಕಾಶವನ್ನು ಕೂಡ ಹಿಡಿದಿರ್ತಕ್ಕಂಥವ್ನ ಯಾರು ಅವನೇ ಅಂತೇಳಿ ಪ್ರಶಾಸನ ಹೀಹ ಶ್ರೂಯತೆ ಅವನ ಪ್ರಶಾಸನ ಇಲ್ಲಿ ಕೇಳಿ ಬರ್ತದೆ ಹೇಗೆ ಆಳ್ವಿಕೆ ಏತಸ್ಯವಾ ಅಕ್ಷರಸ್ಯ ಪ್ರಶಾಸನೇ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿ ಆಕಾಶದಲ್ಲಿ ಇ ಈ ಆಕಾಶ ಅನಂತವಾಗಿವೆ ಅಲ್ಲ ನಕ್ಷತ್ರಾದಿಗಳು ಸೂರ್ಯಚಂದ್ರ ನಕ್ಷತ್ರಾದಿಗಳು ಗ್ರಹಗಳು ಎಲ್ಲ ಇವುಗಳನ್ನೆಲ್ಲ ಹಿಡಿದಿರ್ತಕ್ಕಂಥವ್ನವನೇ ಅಂತೇಳಿ ಎಲೆ ಗಾರ್ಗಿ ಅಂತೇಳಿ ಬೃಹಧಾರಣಿಕೋಪನಿಷತ್ನಲ್ಲಿ ಯಾಜ್ಞಾವಳಿಕೆ ಉಪದೇಶ ಮಾಡತಕ್ಕಂಥದ್ದು ಗಾರ್ಗಿಗಿ ಇತ್ಯಾದಿ ಪ್ರಶಾಸನಂಚ ಪಾರಮೇಶ್ವರನ ಕರ್ಮ ಆಳ್ವಿಕೆ ಆಳುವಂಥದ್ದು ಪರಮೇಶ್ವರನ ಕರ್ಮ ಎಲ್ಲದರ ಒಡೆಯನ ಕರ್ಮ ಕೆಲಸ ನ ಅಚೇತನಸ ಪ್ರಧಾನಸ ಪ್ರಕೃತಿ ಅದು ಅಚೇತನವಾದಂತಹ ಪ್ರಧಾನ ಅಂತೇಳಿ ಹೇಳ್ತಕ್ಕಂಥ ಯಾವ ಪ್ರಕೃತಿ ಇದೆ ಅದರ ಕರ್ಮ ಅಲ್ಲ ಅದು ಇದರಲ್ಲದರ ಒಡೆಯ ಯಾರು ಪರಮೇಶ್ವರ ಇದನ್ನು ಅವನ ಕರ್ಮ ಅಂತೇಳಿ ಸೂತ್ರ ಭಾಷೆಯಲ್ಲಿ ಹೇಳ್ತಾರೆ ಇತಿ ಭಾಷ್ಯ ಎಂಬುದಾಗಿ ತತ್ರೀ ನಿರಸ್ತ ಸರ್ವ ವಿಶೇಷ ಅಕ್ಷರಸ್ಯ ಪರಮೇಶ್ವರ ಶಬ್ದನ ವ್ಯಪದೇಶ ಹ ವ್ಯಪದೇಶ ಸ್ಪಷ್ಟ ಇಲ್ಲಿ ಕೂಡ ನಿರಸ್ತ ಸರ್ವ ವಿಶೇಷ ಎಕ್ಷರಸ ಎಲ್ಲ ವಿಶೇಷಗಳನ್ನು ಹೊರತುಪಡಿಸಿದಂತಹ ಯಾವ ಅಕ್ಷರ ಇದೆ ಕ್ಷರ ಇಲ್ಲದ್ದು ನಾಶವಿಲ್ಲದ್ದು ನ ಕ್ಷರತಿ ಇತಿ ಅಂತಹ ಪರಮೇಶ್ವರ ಶಬ್ದ ಅಂತಹ ಅಕ್ಷರಕ್ಕೆ ಪರಮೇಶ್ವರನ ಶಬ್ದ ಇಲ್ಲಿ ಹೇಳಿದ್ದಾರೆ ಅಂತೇಳಿ ಸ್ಪಷ್ಟ ಅಂತ ಹೇಳ್ತಾರೆ ಎಂ ಸರ್ವಜ್ಞಕ್ತಿಮಾ ಬ್ರಹ್ಮಣೋ ಅವಿದ್ಯಪೇಕ್ಷೆಯವಹಾರಾವಸ್ಥ್ಯಾ ನಿರಸ್ತವ ಸರ್ವೋಪಾಧಿ ನಿರ್ವಿಶೇಷೇ ಬ್ರಹ್ಮಿ ಪರಮಾರ್ಥತಃ ತದನುಪತ್ತೇ ಇತ್ಯಂತವ್ಯ ಈ ರೀತಿಯಾಗಿ ಸರ್ವಜ್ಞತ್ವ ಸರ್ವಶಕ್ತಿಮತ್ವ ಇತ್ಯಾದಿಗಳು ಕೂಡ ಬ್ರಹ್ಮನ ಬ್ರಹ್ಮನಿಗೆ ಹೇಳಿದ್ದೆ ಯಾಕೆ ಅವಿದ್ಯಾಕಲ್ಪಿತ ನಾಮರೂಪ ಕಾರ್ಯ ಅಪೇಕ್ಷೆಯೇ ಅವಿದ್ಯಾಕಲ್ಪಿತವಾದ ನಾಮರೂಪ ಕಾರ್ಯಾದಿಗಳನ್ನು ಹೊರತುಪಡಿಸಿಯೇ ವ್ಯವಹಾರ ದೃಷ್ಟಿಯಿಂದಲೇ ವ್ಯವಹಾರ ಅವಸ್ಥಾ ದೃಷ್ಟಿಯಿಂದಲೇ ನಿರಸ್ತ ಸರ್ವೋಪಾಧಿಕೆ ಎಲ್ಲ ಉಪಾಧಿಗಳನ್ನು ಗುರುತುಗಳನ್ನು ಬೇರೆ ಬೇರೆ ಚಿಹ್ನೆಗಳನ್ನು ತೊರೆದು ಬಿಟ್ಟು ನಿರ್ವಿಶೇಷವಾದಂತಹ ಅವನ್ನೆಲ್ಲ ಮೀರಿದಂತಹ ನಿರ್ವಿಶೇಷವಾದ ಬ್ರಹ್ಮದಲ್ಲಿಯೇ ಪರ ಬ್ರಹ್ಮಣಿ ಪರಮಾರ್ಥತಃ ಪರಮಾರ್ಥ ದೃಷ್ಟಿಯಿಂದ ತನುಪತ್ತೇ ಇತಿ ಅವಗಂತವ್ಯಂ ಇದು ಯಾವುದೂ ಅದಕ್ಕೆ ನಿರ್ವಿಶೇಷ ಬ್ರಹ್ಮಕ್ಕೆ ಇಲ್ಲ ಕೇವಲ ಅವಿದ್ಯೆಯಿಂದಲೇ ಎಲ್ಲವೂ ತೋರಿಬರ್ತದೆ ಅಂಥೇಳಿ ಹೇಳಿ ಅಂತೆ ತಿಳಿಬೇಕು ಅವಗಂತವ್ಯ ತದಪ್ಯುಕ್ತ ಭಾಷ್ಯೆ ಅದು ಭಾಷ್ಯದಲ್ಲಿ ಕೂಡ ಹೇಳಿದೆ ಅದನ್ನು ಯಸ್ಯಹಿ ಸರ್ವ ವಿಷಯ ಸರ್ವ ವಿಷಯಾವಭಾಸನ ಕ್ಷಮ ಜ್ಞಾನ ನಿತ್ಯಮಸ್ತಿ ಸೋ ಅಸರ್ವಜ್ಞ ಇಪ್ರತಿಷಿದ್ಧ ಸೂತ್ರ ಭಾಷೆಯಲ್ಲಿ ಯಾವನಿಗೆ ಸರ್ವ ವಿಷಯದ ಅಭಾವ ಸರ್ವ ವಿಷಯಾವಭಾಸನ ಎಲ್ಲ ವಿಷಯಗಳು ಆಭಾಸವಾಗಿ ತೋರಿ ಎಲ್ಲ ವಿಷಯಗಳು ಅವನಿಗೆ ತಿಳಿದಿದೆ ಅನ್ನತಕ್ಕಂತಹ ಒಂದು ಆಭಾಸ ಅಂತಹ ಜ್ಞಾನ ಯಾವುದಿದೆಯೋ ನಿತ್ಯಮಸ್ತಿ ಯಾವುದು ನಿತ್ಯವಾಗಿದೆಯೋ ಸಹ ಅಸರ್ವಜ್ಞ ಇತಿ ವಿಪ್ರತಿಷಿದ್ಧ ಅಂದರೆ ಎಲ್ಲ ವಿಷಯಗಳಿಗೂ ಮೂಲವಾಗಿರ್ತಕ್ಕಂಥವನು ಆಗಿರುವ ಕಾರಣ ಅವನು ಸರ್ವಜ್ಞನಲ್ಲ ಅಂತೇಳಿ ಹೇಳುವಂಥದ್ದು ಕೂಡ ಅದು ಸರಿಯಾಗುವುದಿಲ್ಲ ನಿಷೇಧಿಸಲ್ಪಟ್ಟಿದೆ ಹಾಗಾಗಿ ಈಗ ನೋಡಿ ಎಲ್ಲವನ್ನೂ ವ್ಯಾಪಿಸಿರ್ತಕ್ಕಂತಹದ್ದು ಆತ್ಮತತ್ವ ಪರಮಾತ್ಮತತ್ವ ಅಂತೇಳಿ ಹೇಳಿದ ಮೇಲೆ ಅವನು ಸರ್ವಜ್ಞನಲ್ಲ ಅಂತೇಳಿ ಹೇಳಿಕಾಗ್ತದ ಎಲ್ಲವೂ ಅವನೇ ಆಗುವಾಗ ಹಾಗಾಗಿ ಅವನಿಗೆ ಸರ್ವಜ್ಞ ಸರ್ವಶಕ್ತ ಇತ್ಯಾದಿಯನ್ನು ಆರೋಪಿಸ್ತಕ್ಕಂಥದ್ದು ಇತ್ಯಾದಿ ಗುಣಗಳನ್ನು ನಿರ್ಗುಣನಾದರೂ ಕೂಡ ಸವಿತೃಪ್ರಕಾಶವತ್ ಬ್ರಹ್ಮಣ ಜ್ಞಾನಸ್ವರೂಪ ನಿತ್ಯತ್ವೇ ಜ್ಞಾನಸಾಧನಾಪೇಕ್ಷಾನುಪತ್ತೇ ಸವಿತೃಪ್ರಕಾಶ ಸೂರ್ಯನ ಪ್ರಕಾಶದಂತೆಯೇ ಬ್ರಹ್ಮನಿಗೆ ಜ್ಞಾನಸ್ವರೂಪ ನಿತ್ಯತ್ವೇ ಜ್ಞಾನಸ್ವರೂಪವು ನಿತ್ಯವಾಗಿರಲ ಇರಲ್ಲ ಇರಲಾಗಿ ಜ್ಞಾನ ಸಾಧನ ಅಪೇಕ್ಷಾ ಅನುಪಪತ್ತೇ ಜ್ಞಾನ ಸಾಧನದ ಅಪೇಕ್ಷೆ ಅವನಿಗಿಲ್ಲ ಬ್ರಹ್ಮನಿಗೆ ಜ್ಞಾ ಅಂದರೆ ಬ್ರಹ್ಮನ ಆತ್ಮವೇ ಬ್ರಹ್ಮ ಅಂತೇಳಿ ತಿಳ್ಕೊಂಡ್ರೆ ಜ್ಞಾನವನ್ನು ಅವನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ ಸಾಧನ ಬೇಡ ಜ್ಞಾನ ಸಾಧನಗಳು ಯಾವುದಾದ್ರೂ ಅಂಥೇಳಿ ಅವನಿಗೆ ಬೇಡ ನಿಜವಾಗಿ ಯಾಕಂದರೆ ಜ್ಞಾನ ಸೂರ್ಯನೇ ಅಪಿ ಅಪಿಚ ಅವಿಧ್ಯಾಧಿಮತಃ ಸಂಸಾರಿಣ ಶರೀರಾದ್ಯಪೇಕ್ಷ ಜ್ಞಾನೋತ್ಪತ್ತಿ ಸ್ಯಾತ್ ಅವಿದ್ಯಾದಿಗಳಿಂದ ಕೂಡಿದಂತಹ ಸಂಸಾರಿಗೆ ಶರೀರಾದಿಗಳ ಅಪೇಕ್ಷೆ ಹಾಗೆ ಜ್ಞಾನೋತ್ಪತ್ತಿ ಇತ್ಯಾದಿಗಳು ಇರ್ತದೆ ಶರೀರಗಳು ಆಮೇಲೆ ಜ್ಞಾನ ಉಂಟಾಗಬೇಕು ಎನ್ನತಕ್ಕಂಥದ್ದು ನ ಜ್ಞಾನ ಪ್ರತಿಬಂಧಕಾರಣರಹಿತ ಈಶ್ವರ ಜ್ಞಾನಕ್ಕೆ ತಡೆ ಜ್ಞಾನ ಪ್ರತಿಬಂಧ ರಹಿತ ಜ್ಞಾನಕ್ಕೆ ತಡೆ ಇಲ್ಲದವನು ಯಾರು ಈಶ್ವರ ಅವನಿಗೆ ಜ್ಞಾನ ಉತ್ಪತ್ತಿ ಆಗಬೇಕು ಅಂತಿಲ್ಲ ಮಂತ್ರೌಚ ಇಮವು ಅಂದ್ರೆ ಜೀವನಿಗೆ ಅಂದರೆ ಇಂದ್ರಿಯಾದಿಗಳಿಗೆ ಬುದ್ಧಿ ಮನಸ್ಸು ಇವುಗಳಿಗೆ ಜ್ಞಾನ ಆಗಬೇಕು ಹೊರತು ಆತ್ಮನಿಗೆ ಬೇಡ ಮಂತ್ರೌಚ ಇಮವು ಈಶ್ವರಸ ಶರೀರಾದ್ಯನಪೇಕ್ಷತಾಂ ಅನಾವರಣ ಜ್ಞಾನತಾಂಚ ದರ್ಶಯತಃ ಈ ಮಂತ್ರಗಳು ಕೆಳಗೆ ಹೇಳತಕ್ಕಂಥ ಮಂತ್ರಗಳು ಈಶ್ವರನ ಶರೀರಾದಿ ಅನಪೇಕ್ಷತಾ ಶರೀರಗಳು ಅವನಿಗೆ ಬೇಡ ಅಂತೇಳಿ ಶೈರೇಂದ್ರಿಯಗಳು ಅನಾವರಣ ಜ್ಞಾನತಾಂಚ ಹಾಗೆಯೇ ಅಜ್ಞಾನದ ಆವರಣವು ಅವನಿಗಿಲ್ಲ ಹಾಗೂ ಜ್ಞಾನ ತಾಂಚ ಜ್ಞಾನತಾಂಚ ಆವರಿಸಲ್ಪಟದ ಜ್ಞಾನವೇ ಅವನದ್ದು ಅಂತೇಳಿ ಅವಿದ್ಯಾ ಆವರಣ ಅವನಿಗಿಲ್ಲ ಆತ್ಮಜ್ಞ ಆತ್ಮನಿಗೆ ಈಶ್ವರನಿಗೆ ಎನ್ನತಕ್ಕಂಥದ್ದನ್ನು ಹೇಳ್ತಾರೆ ಚ ದರ್ಶಯತಃ ಅದನ್ನು ಹೇಳ್ತಾ ಇದ್ದಾರೆ ನಾ ಕಾರ್ಯ ಕರ್ಣಂಚ ವಿಧ್ಯತೆ ನತ್ಸಮಶ್ಚಾಭ್ಯಧಿಕೃಶ್ಯತೆ ಪರಸ್ಯ ಶಕ್ತಿರ್ವಿವಿಧೈವೂಜೆ ಸ್ವಾಭಾವಿಕಿ ಜ್ಞಾನಬಲಕ್ರಿಯಾಚೋ ಅಂತೇಳಿ ಶ್ವೇತಾಶ್ವತ ಉಪನಿಷತ್ನಲ್ಲಿ ಅವನಿಗೆ ಕಾರ್ಯವೋ ಕಾರ್ಯವಿಲ್ಲ ಮಾಡತಕ್ಕಂಥ ಮಾಡಬೇಕಾದದ್ದು ಅಂತೇಳಿ ಕಾರ್ಯ ಕಾರಣ ಇಲ್ಲ ಮಾಡುವಿಕೆ ಇಲ್ಲ ಅವನು ಮಾಡುವಂಥದ್ದು ಏನೂ ಇಲ್ಲ ಮಾಡಬೇಕಾದದ್ದು ಅವನಿಗೇನೂ ಇಲ್ಲ ನ ತತ್ಸಮಹ ಚ ಅಭ್ಯಧಿಕ ವಿದೃಶ್ಯತೆ ಅವನಿಗೆ ಸಮನಾದವರು ಇಲ್ಲ ಅವನಿಗಿಂತ ಹೆಚ್ಚಿನವರು ಇಲ್ಲ ಆತ್ಮನಿಗಿಂತ ಪರಾಸ್ಯ ಶಕ್ತಿ ಅವನ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯವರಿಲ್ಲ ವಿವಿಧೈ ವರ್ಷೂಯತೆ ಸ್ವಾಭಾವಿಕೀ ಜ್ಞಾನಬಲ ಕ್ರಿಯಾ ಚ ಅವನಿಗೆ ಜ್ಞಾನಬಲ ಕ್ರಿಯೆಗಳೆಲ್ಲವೂ ಸ್ವಾಭಾವಿಕವಾದದ್ದು ಸ್ವಭಾವಸಿದ್ಧವಾಗಿ ಇದೆ ಅಂತೇಳಿ ತೋರಿ ಬರ್ತದೆ ಕೇಳಿ ಬರ್ತದೆ ಅಪಾಣಿ ಅಪಣಿಪಾದೋ ಜವನೋ ಗೃಹೀತ ಪಶ್ಯತ್ಯ ಚುಸ ಶೃಣೋತ್ಯ ಕರ್ಣಃ ಸ ವೇತ್ ವೇದ್ಯಂ ನಾಸ್ತಿ ವೇತ್ತ ತಮಾಹುರಾಧ್ಯಂ ತಮಾಹುರಗ್ರ್ಯಂ ಪುರುಷ ಮಹಾಂತಂ ಅಂತೇಳಿ ಶ್ವೇತಾಶ್ವತರು ಉಚತಿ ಹೇಳ್ತದೆ ಅವನು ಅಪಣಿಪಾದ ಕೈ ಕಾಲುಗಳು ಇಲ್ಲದವನು ಪಾಣಿ ಅಂದರೆ ಕೈ ಪಾದ ಅಂದರೆ ಇವೆರಡು ಇಲ್ಲದವನು ಹಸ್ತ ಪಾದಗಳು ಇಲ್ಲದವನು ಜವನು ಗ್ರಹೀತಾದರೂ ಬಹಳ ವೇಗವಾಗಿ ಸಂಚರಿಸಬಲ್ಲನು ಮತ್ತು ಹಿಡಿಯಬಲ್ಲನು ಕೈಕಾಲಗಳು ಇಲ್ಲದೆಯೂ ಕೂಡ ಅವನಿಗೆ ಇಂದ್ರಿಯಗಳು ಗ್ರಹಣ ಮಾಡಲಿಕ್ಕೆ ಪಶ್ಯ ಹಿಡ್ಕೊಳ್ಳಲಿಕ್ಕೆ ಪಶ್ಯತ್ಯ ಚಕ್ಷು ನೋಡಬಲ್ಲ ಸ ಶೃಣೋತ್ಯ ಕಿವಿ ಇಲ್ಲದೆ ಕೇಳಬಲ್ಲ ಹಾಗಾಗಿ ಶರೀರದ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾರೆ ಈಶ್ವರನಿಗೆ ಅಥವಾ ಆತ್ಮನಿಗೆ ಪರಮಾತ್ಮನಿಗೆ ಸ ನ ಚ ತಸ ಅವನು ತಿಳಿಯಿತಾನೆ ಹ್ಞೂ ತಿಳಿಯಲ್ಪಡತಕ್ಕಂಥವನು ತಿಳಿಯಲು ಯೋಗ್ಯವಾದಂಥವನು ಅವನೇ ತಿಳಿಯುವವನು ಅವನೇ ಅವನಿಗೆ ಅವನನ್ನು ತಿಳಿಯುವವಂತ ಇನ್ನೊಬ್ಬ ಇಲ್ಲ ನಸ್ತಿವೇತ್ತ ಅವನೇ ತಿಳಿಯುವವನು ತಿಳಿಯಲ್ಪಡಬೇಕಾದವನು ಅವನೇ ತಿಳಿಯುವಿಕೆಯು ಅವನೇ ಅಂತೇಳಿ ವೇತ್ತ ವೇದ್ಯ ಅಂತೇಳಿ ಹೇಳ್ತಕ್ಕಂಥ ವಿದ್ಯಾ ಹ್ಞೂ ಎಲ್ಲವೂ ಅವನೇ ಅಂತೇಳಿ ವಿದ್ಯೆ ಜ್ಞಾನವೂ ಅವನೇ ಅದನ್ನು ತಿಳಿಯುವವನು ಅವನೇ ವೇತ್ತ ವೇದ್ಯಂ ತಿಳಿಯಲ್ಪಡತಕ್ಕಂಥ ವಿಚಾರವೂ ಅವನೇ ತಿಳಿಯುವಿಕೆಯೂ ಅವನೇ ಹ್ಞೂ ಹಾಗೆ ತಮಾಹೋರಗ್ರ್ಯಂ ಪುರುಷಂ ಮಹಾಂತಂ ಅಂತಹ ಶ್ರೇಷ್ಠನಾದ ಮುಂದಿನವನಾದ ಅಗ್ರ್ಯ ಹಿಂದಿನವನು ಆದಂತಹ ಹಿಂದೆ ಇದ್ದಂತಹ ಹಾಗೆ ಎಲ್ಲರಿಗಿಂತ ಮುಂಚೂಣಿಯಲ್ಲಿರ್ತಕ್ಕಂತಹ ಯಾವ ಅನಾತ್ಮಗಳಿಗಿಂತ ಪುರುಷ ದೇಹದಲ್ಲಿ ನೆಲೆಸಿರತಕ್ಕಂತಹ ಚೈತನ್ಯ ಸ್ವರೂಪಿಯಾದಂತಹ ಮಹಾಂತಂ ಮಹಾತ್ಮ ಅಂಥೇಳಿ ಶ್ವೇತಾಶ ರೂಪಶತ್ತು ಹೇಳ್ತದೆ ಮಹಾನ್ ಅವನು ದೊಡ್ಡವನು ಅಂತೇಳಿ ಮಹಾನ್ ಮಹಾಂತೌ ಮಹಾಂತ ಮಹಾಂತಂ ಮಹಾಂತೌ ಮಹಾತ್ ಮಹತಃ ಬರ್ತದೆ ಮಹಾನ್ ಶಬ್ದ ಮಹತ್ ಶಬ್ದ ಅತ್ರ ಹಿ ಅದ್ವಿತೀಯಸಿ ಇದು ಕೂಡ ಸೂತ್ರ ಭಾಷೆಯಲ್ಲಿ ಬಂದದ್ದು ಇಷ್ಟರ ವಿಚಾರಗಳು ಬ್ರಹ್ಮಸೂತ್ರ ಭಾಷ್ಯ ಶಂಕರರ್ ಅಹಿ ಅದ್ವಿತೀಯಸಿ ಬ್ರಹ್ಮಣ ಸ್ವರುಪಮೇವ ಜ್ಞಾನ ಶಕ್ತಿಶ್ಚೇತಿ ವ್ಯಪದಶ್ಯತೆ ಜ್ಞೇಯಪೇಕ್ಷೆಯ ಕಾರ್ಯಾಪೇಕ್ಷೆಯ ಸ್ಫುಟ ಇಲ್ಲಿ ಕೂಡ ಅದ್ವಿತೀಯವಾದ ಬ್ರಹ್ಮನಿಗೆ ಸ್ವರೂಪವ ಜ್ಞಾನ ಆ ಬ್ರಹ್ಮನಸ್ವರುಪವೇ ಜ್ಞಾನ ಬ್ರಹ್ಮನನ್ನು ತಿಳಿಲಿಕ್ಕೆ ಅಂತೇಳಿ ಇಲ್ಲ ಬ್ರಹ್ಮವೇ ಜ್ಞಾನಸ್ವರು ಶಕ್ತಿ ಶಕ್ತಿ ಬ್ರಹ್ಮವೇ ಶಕ್ತಿ ಸ್ವರೂಪ ಬ್ರಹ್ಮವೇ ಜ್ಞಾನ ಸ್ವರೂಪ ಬೇರೆಲ್ಲ ಬ್ರಹ್ಮನ ಶಕ್ತಿ ಬ್ರಹ್ಮನ ಜ್ಞಾನ ಅಂತೇಳಿ ಇಲ್ಲ ಬ್ರಹ್ಮನೇ ಜ್ಞಾನ ಶಕ್ತಿ ಬಲ ಐಶ್ವರ್ಯ ಎಲ್ಲದರ ಪ್ರತಿರೂಪ ಬ್ರಹ್ಮನೇ ಸತ್ ಆನಂದ ರೂಪ ಅಂಥೇಳಿ ವ್ಯಾಪಿಶ್ಯತೆ ಹೇಳಲ್ಪಡ್ತದೆ ಜ್ಞೇಯಾಪೇಕ್ಷೆಯ ತಿಳಿಯಲ್ಪಡಬೇಕಾದದ್ದು ಎಂಬುದನ್ನು ಹೊರತುಪಡಿಸಿ ಕಾರ್ಯಾಪೇಕ್ಷೆಯ ಮಾಡಲ್ಪಡಬೇಕು ಅಂಥೇಳಿ ಅದನ್ನು ಹೊರತುಪಡಿಸಿ ಚೈತಿ ಸ್ಫುಟಂ ಎಂಬುದಾಗಿ ಇದು ಸ್ಪಷ್ಟವಾಗ್ತದೆ ಬ್ರಹ್ಮ ನಮ್ಮೊಳಗೆ ಇರತಕ್ಕಂತಹ ಬ್ರಹ್ಮ ನಮ್ಮ ಶರೀರದೊಳಗೆ ಇರತಕ್ಕಂತಹ ಬ್ರಹ್ಮ ಯಾವುದಿದೆ ಆತ್ಮ ಯಾವುದಿದೆ ಅದೇ ಬ್ರಹ್ಮನಾಗಿರುವಾಗ ಇನ್ನೊಂದನ್ನು ತಿಳಿಯಬೇಕಾದ ಅಗತ್ಯ ಇಲ್ಲ ಯಾಕೆ ಆ ಆತ್ಮವೇ ಬ್ರಹ್ಮವೇ ಜ್ಞಾನ ಸ್ವರೂಪವಾಗಿರುವಾಗ ತಿಳಿಯುವವನು ಅವನೇ ತಿಳಿಯಲ್ಪಡುವವನು ಅವನೇ ತಿಳಿಯುವಿಕೆಯು ಆಗಿರುವಾಗ ಬೇರೆ ಯಾವುದು ಮಾಡಬೇಕಾದದ್ದಾಗಲಿ ತಿಳಿಯಬೇಕಾದದ್ದಾಗಲಿ ಇಲ್ಲ ಅಂಥೇಳಿ ಇಲ್ಲೇ ಹೇಳ್ತಾರೆ ಹಾಗೆ ಜೀವೇಶ್ವರ ವಿಭಾಗ ಜೀವ ಮತ್ತು ಈಶ್ವರ ಅಂದರೆ ಏನು ಜೀವ ಅಂದರೆ ಏನು ಹಾಗಾದರೆ ಇಲ್ಲಿ ಆತ್ಮನನ್ನೇ ಹೇಳಿದ್ದು ಆತ್ಮ ಅಂದರೆ ಪರಮಾತ್ಮ ಎರಡು ಒಂದೇ ಎನ್ನುವಂಥ ತಾತ್ಪರ್ಯ ಇದರದ್ದು ಆ ಪರಮಾತ್ಮನೇ ಎಲ್ಲರೊಳಗಿದ್ದು ತೋರಿ ಬರ್ತಾನೆ ಪ್ರತ್ಯೇಕ ಆತ್ಮನಾಗಿ ತೋರಿ ಬರ್ತಾನೆ ಒಬ್ಬೊಬ್ಬರೊಳಗೆ ಬೇರೆ ಬೇರೆಯಾಗಿ ನಿಜವಾಗಿ ಅನೇಕ ಆತ್ಮವಿಲ್ಲ ಏಕಾತ್ಮ ಎಲ್ದರೊಳಗೆ ಇರತಕ್ಕಂಥ ಚೈತನ್ಯ ಶಕ್ತಿ ಒಂದೇ ಹೇಗೆ ವಿದ್ಯುತ್ತು ಒಂದೆಯೋ ಆದರೆ ಸಲಕರಣೆಗಳು ಬೇರೆ ಬೇರೆಯಾಗಿ ತೋರಿ ಬರ್ತವೋ ಒಂದೊಂದರೊಳಗೆ ಬೇರೆ ಬೇರೆ ವಿದ್ಯುತ್ತಲ್ಲ ಒಂದೇ ವಿದ್ಯುತ್ತು ಸರ್ಕ್ಯೂಟಲ್ಲಿ ಹರಿದಾಗ ಎಲ್ಲ ಸಲಕರಣೆಗಳು ಹೇಗೆ ಚಲಾವಣೆಗೊಳ್ಳುತ್ತವೋ ಅದೇ ರೀತಿಯಲ್ಲಿ ಪರಮಾತ್ಮ ಶಕ್ತಿಯು ಕೂಡ ಒಂದೇ ಆಗಿದ್ದು ಎಲ್ಲರೊಳಗೆ ವ್ಯಾಪ್ತವಾಗಿದೆ ಅಣುರು ಏನು ಕಾಷ್ಟಗಳಲ್ಲಿ ಹಾಗಾಗಿ ನಮಗೆ ಭೇದವಿಲ್ಲ ಕೇವಲ ಹೊರ ಮುಖದಲ್ಲಿ ವ್ಯಾವಹಾರಿಕವಾಗಿ ಶರೀರಗಳು ಬೇರೆ ಬೇರೆ ಕಾಣುತ್ತವೆ ಹೊರತು ಒಳಗೆ ಇರುವವ ಒಬ್ಬನೇ ಎಲ್ಲರೊಳಗೆ ಅಂಥೇಳಿ ಇದರ ತಾತ್ಪರ್ಯ ಇದು ಮೂರನೆಯ ಒಂದು ಪಾರಿಭಾಷಿಕ ಶಬ್ದ ಇತ್ತರಲ್ಲಿ ಜೀವೇಶ್ವರ ವಿಭಾಗ ಇನ್ನು ನಾಲ್ಕನೇ ನಾಳೆ ದಿವಸ ನಾವು ಬ್ರಹ್ಮಣ ಜಗತ್ಕಾರಣತ್ವ ವ್ಯವಹಾರ ಬ್ರಹ್ಮನಿಗೆ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಬ್ರಹ್ಮನಂತ ಹೇಳೋದಿಲ್ಲಿ ಬ್ರಹ್ಮಣ ಜಗತ್ ಕಾರಣತ್ವ ವ್ಯವಹಾರ ಜಗತ್ತಿಗೆ ಕಾರಣ ಅಂಥೇಳಿ ಬ್ರಹ್ಮನನ್ನು ಹೇಳ್ತಾರಲ್ಲ ಆ ವ್ಯವಹಾರ ಹೇಗೆ ಜಗತ್ತಿಗೆ ಕಾರಣನ ಹೇಗೆ ಆಗ್ತಾನೆ ಬ್ರಹ್ಮ ಅಂಥೇಳಿ ಅದನ್ನು ನಾಳೆ ನೋಡೋಣ ಹರಿ ಶ್ರೀ ಸಚ್ಚಿದಾನಂದ ಅರ್ಪಿತಮಸ್ತು ಓನ್